ಹರಿ ಓರುಭ್ಯೋ ನಮಃ ಪರಮಗುರು ಶ್ರೀಮದಂದೀರ್ಥಭವತ್ಪದಚಾರ್ಯ ಗುರುಭ್ಯೋ ಶ್ರೀವೇದವ್ಯಸ ಭಾರತೀ ಸರಸ್ವತಿ ವಾಯುಬ್ರಹ್ಮಲಕ್ಷ್ಮೀ ಮೂಲನಾರಾಯಣವಾ ನಮಃ ಶ್ರೀಪಾದ ನಮಸ್ತೆ ವ್ಯಾಸೋಗಿ ನಮ ಪುರಾರೀಷ್ಟ ಸರ್ವಾಭೀಷ್ಟಫಲಪ್ರದಶ್ರೇಷ್ಠ ದಯಾನಿ ದಾಸ ಾರ್ವೌಮೇ ದುರ್ಲಭಂ ಮಾನುಷಂ ಜನ್ಮ ತದಪ್ಯಧ್ರವ ಕೌಮರಚತ್ ಪ್ರಾ ಧರ್ಮ ಭಾಗವತಾ ಶ್ರೀಮದ್ ಭಾಗವತದ ಈ ದಿವ್ಯ ಶ್ಲೋಕವನ್ನು ಸಾಕ್ಷಾತ್ ನಾರದಾವತಾರಿ ವಾಯು ಆವೇಶಯುಕ್ತರಾಗಿರತಕ್ಕಂಥ ಪುರಂದರದಾಸು ದಿವ್ಯ ಕೀರ್ತನೆಯಲ್ಲಿ ಜೀವನ ಉಜ್ಜೀವನಗಳ ಮಹತ್ತರವಾದಂಥ ಆದರ್ಶಗಳನ್ನು ಬೋಧಿಸ್ತಾ ಮನುಷ್ಯ ಜನ್ಮ ದುರ್ಲಭವಾಗಿದ್ದು ಇದು ಕ್ಷಣಭಂಗುರವಾದರು ಅಮೂಲ್ಯವಾದು ಆಗಲೇ ಸಾಧನೆಯಿಂದ ಗುರಿ ಮುಟ್ಟಲಿಕ್ಕಾಗಿ ಪ್ರಯತ್ನ ಮಾಡು ಕೌಮಾರ ಆಚರೇತ್ ಪ್ರಾಜ್ಞೋ ಧರ್ಮಾನ್ ಭಾಗವತಾ ನಿಹ ಚಿಕ್ಕ ಪ್ರಾಯದಲ್ಲೇ ಸತ್ಸಂಗದಿಂದ ಸದ್ವಿಚಾರಗಳಿಂದ ಈ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊ ಈ ಶ್ಲೋಕವನ್ನು ಉಪದೇಶ ಕ್ರಮದಿಂದ ಪುರಂದರದಾಸ ಲೋಕ ಕೊಡುತ್ತಾರೆ ದಾಸರ ಕಥೆ ಮತ್ತು ಕೀರ್ತನೆಗಳಲ್ಲಿ ಸಂದೇಶ ಆದೇಶ ಉಪದೇಶ ನಾನಾ ಕ್ರಮಗಳುಂಟು ಈಗ ಈ ಕೀರ್ತನೆ ಉಪದೇಶ ಪರವಾದ್ದು ಸಮಸ್ತ ಮಾನವ ವರ್ಗಕ್ಕೆ ಯಾವುದೇ ಒಂದು ಜಾತಿ ವರ್ಣ ವರ್ಗ ಅಂತಿಲ್ಲ ಆತ್ಮಶ್ರೇಯಸ್ಸನ್ನು ಅಪೇಕ್ಷೆ ಮಾಡತಕ್ಕಂಥ ಸಕಲ ಜೀವಿಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಸಂದೇಶವನ್ನು ಪುರಂದರದಾಸರಿ ಕಥಾ ಕೀರ್ತನೆಯಲ್ಲಿ ಹೇಳ್ತಾರೆ ಮಾನವ ಜನುಮ ಇದು ದೊಡ್ಡದು ಮಾನವ ಜನುಮ ಇದು ದೊಡ್ಡದು ಹಾನಿ ಮಾಡಲು ಬ್ಯಾಡಿ ಹುಚ್ಚಪ್ಪಗಳಿರ ಹಾನಿ ಮಾಡಲು ಬ್ಯಾಡಿ ಇದ ಹಾನಿ ಮಾಡಲು ಬ್ಯಾಡಿ ಕುಚ್ಚಪ್ಪಗಳಿರ ಮಾನವ ಜನುಮ ಇದು ದೊಡ್ಡದು ಕಣ್ಣು ಕೈ ಕಾಲ್ತಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗು ಮನೆ ಮಣ್ಣ ುವರೆ ಹೆಣ್ಣು ಹೊನ್ನೀಗಾಗಿ ಹರಿಯ ನಾಮೃತ ಉಣ್ಣದೇ ಉಪವಾಸ ಇರುವರೆ ಕೋಡಿ ಮಾನವ ಜನುಮ ಇದು ದೊಡ್ಡದು ಹಾನಿ ಮಾಡಲು ಪ್ರಾಣಿ ಹುಚ್ಚಪ್ಪಗಳಿರ ಆ ನಿಮಾಡಲು ಬಾಣಿ ಮಾನವ ಜನುಮ ಇದು ದೊಡ್ಡದು ಇದು ದೊಡ್ಡದು ಇದು ದೊಡ್ಡದು ಪರಮಾತ್ಮ ಎಂಬತ್ನಾಲ್ಕು ಲಕ್ಷ ಯೋನಿ ಜೀವರಾಶಿಗಳನ್ನೆಲ್ಲ ಸೃಷ್ಟಿ ಮಾಡಿದರೂ ಅವನ ಪೂರ್ಣ ಕಲಾಕೃತಿ ಇರತಕ್ಕಂಥದ್ದು ಮನುಷ್ಯ ಜನ್ಮ ಮಾನವ ಅದಕ್ಕಾಗಿ ಮಾನವ ಜನ್ಮ ಇದು ದೊಡ್ಡದು ಅಂತ ದಾಸರಂತ. ಇಲ್ಲಿ ಅರ್ಥ ನೋಡಿ ಮಾನವ ಜನ್ಮ ದೊಡ್ಡದು ಅಂತ ಹೇಳಿದ್ದಾರೆ ಹೊರತು ಮಾನವ ದೇಹ ದೊಡ್ಡದು ಅಂತ ಹೇಳಲಿಲ್ಲ ಯಾಕಂದರೆ ಈ ಥರ ಎಲ್ಲ ವಿಷಯಗಳಲ್ಲಿ ಮನುಷ್ಯರನ್ನು ಮೀರಿಸುವ ಸಾಮರ್ಥ್ಯ ಉಂಟು ಬಲದಲ್ಲಿ ಛಲದಲ್ಲಿ ಧೈರ್ಯದಲ್ಲಿ ಸಾಹಸದಲ್ಲಿ ಆನೆ ಸಿಂಹ ಇತ್ಯಾದಿಗಳು ನಮಗಿಂತ ಹೆಚ್ಚು ಬಲವುಳ್ಳವುಗಳು ಆಹಾರ ಪ್ರಾಣಿಗಳಿಗೆ ಸಿಕ್ಕಿದಷ್ಟು ಉತ್ತಮ ಆಹಾರ ಮನುಷ್ಯನಿಗೆ ದೊರಕ್ತಾ ಇಲ್ಲ ನಾವು ಏನೇನು ಉಣ್ಣುತ್ತೇವೆ ತಿಂತೇವೆಲ್ಲ ಪ್ರಾಣಿಗಳ ಎಂಜಲು ಮನುಷ್ಯ ಜನ್ಮ ಶ್ರೇಷ್ಠ ಅಂತ ಯಾವ ಅರ್ಥದಿಂದ ಹೇಳ್ತಾರೆ ಪ್ರಾಣಿಗಳು ಉಂಡು ಬಿಟ್ಟದ್ದನ್ನು ಮನುಷ್ಯ ತಿಂತಾರೆ ಒಳ್ಳೆಯ ನೀರೂ ತಂದಿರ್ತೇವೆ ಅದು ಜಲಚರಗಳ ಎಂಜಲು ಒಳ್ಳೆ ಹೂವೂ ತಂದಿರ್ತೇವೆ ಮೊದಲೇ ದುಂಬಿಗಳು ಕುಳಿತು ಮದುವೆ ಹೀರಿಡ್ತವೆ ಅದರ ಎಂಜಲು ಮಾಡಿಡ್ತವೆ ಒಳ್ಳೆಯ ಹಾಲು ಅಂತಂದಿರ್ತೇವೆ ಕರು ಮೊದಲೇ ಹಾಲು ಕುಡಿಯುತ್ತದೆ ಆಮೇಲೆ ಹಸು ಹಾಲು ಕೊಡುತ್ತದೆ ಆದ್ರಿಂದ ಹಾಲು ಎಂಜಿಲೆ ಇಲ್ಲೆಲ್ಲ ಎಂಜಿಲ್ ತುಂಬಿತು ಅಂತ ನೀವು ಪೋಸ್ಟ್ ಆಫೀಸಿಗೆ ಹೋಗಿ ಸ್ಟ್ಯಾಂಪ್ ಕೇಳಿದರೆ ಅವರು ಎಂಜಿಲ್ ಹಚ್ಚಿಯೇ ಕೊಡುತ್ತಾರೆ ಮನುಷ್ಯ ಏನು ಪರಿಶುದ್ಧ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆದ್ರಿಂದಾಗಿ ಮಾನವ ಜನ್ಮ ದೊಡ್ಡದು ಆಹಾರಾದ ವ್ಯವಸ್ಥೆಗಳಿಗೆ ಕಂಡ್ರೆ ನಮಗಿಂತ ಪ್ರಾಣಿಗಳಿಗೆ ಶುದ್ಧವಾದ ಪ್ರಕೃತಿ ಸಿದ್ಧವಾದ ಆಹಾರ ಸಿಗುತ್ತದೆ ಈ ಕಾಲದಲ್ಲಂತೂ ಮನುಷ್ಯನಿಗೆ ಒಳ್ಳೆ ಆಹಾರ ತಿನ್ಲಿಕ್ಕೆ ಸಿಗೋದೇ ಎಲ್ಲ ಬೆರಕೆಯ ಪದಾರ್ಥಗಳು ತಿಂದೇ ಬದುಕಬೇಕಾಗಿದೆ ಮನುಷ್ಯ ಮಾನವನಲ್ಲಿ ಅಪ್ರಾಮಾಣಿಕತೆ ಎಷ್ಟು ಹೆಚ್ಚಿದೆ ಈ ಜನ್ಮ ಬಹಳ ದೊಡ್ಡದು ಅಂದ್ರಲ್ಲ ದಾಸರು ಆ ದೊಡ್ಡದನ್ನು ನಾವು ಉತ್ತಮ ಆಹಾರ ಮನುಷ್ಯನಿಗೆ ಸಿಗೋದಿಲ್ಲ ಈ ಬೆರಕೆಯ ಪದಾರ್ಥ ತಿಂದು ತಿಂದು ಬೇಸತ್ತ ಒಬ್ಬ ವ್ಯಕ್ತಿ ಇನ್ನು ಬದುಕೋದೇ ಬೇಡ ಅಂತ ವಿಷ ತಕೊಂಡು ತಿಂದ ಆದರೂ ಸಾಯಲಿಲ್ಲ ಯಾಕೆ ವಿಷವೂ ಬೆರಕೆ ಅಶುದ್ದವಾದ ವಿಷಯ ತಿಂದದ್ರಿಂದ ಹೊಟ್ಟೆ ನೋವು ಬಂದು ಡಾಕ್ಟರ್ ಗುಳಿಗೆ ತಗೊಂಡು ನುಂಗಿದ ಔಷಧ ನುಂಗಿದ ತಕ್ಷಣ ಸತ್ತ ಯಾಕೆ ಔಷಧವು ಬೆರಕೆ ಮಾನವ ಜನ್ಮಕ್ಕೆ ಬಂದಂತಹ ಪ್ರಾಮಾಣಿಕತೆಗಳಿಲ್ಲ ಎಲ್ಲ ವಂಚನೆಯ ಸಂಚಿನಿಂದ ಬದುಕ್ತಾ ಇದ್ದೀವಿ ಆಹಾರಿತಿಯಲ್ಲೂ ಕೂಡ ಮನುಷ್ಯ ಸುರಕ್ಷಿತನಲ್ಲ ಎರಡನೆಯದು ನಿದ್ರೆ ಪ್ರಾಣಿಗಳಿಗೆ ಎಲ್ಲಂದ್ರಲ್ಲಿ ಯಾವಾಗಂದ್ರೆ ಆವಾಗ ಸುಖದ ನಿದ್ರೆ ಬರುತ್ತದೆ ಮನುಷ್ಯನಿಗೆ ನಿದ್ರೆ ಮಾಡಲಿಕ್ಕೆ ಎಷ್ಟು ವ್ಯವಸ್ಥೆ ಎತ್ತರದ ಮಹಡಿಯ ಮನೆ ಮೆತ್ತಗಿನ ಹಾಸಿಗೊಳ್ಳ ಮಂಚ ತಂಗಾಳಿ ತನ್ನಡೆಗೆ ತೀಡು ವ್ಯವಸ್ಥೆ ಇಷ್ಟೆಲ್ಲ ಇದ್ರೂ ನಿದ್ರೆ ಬರಬೇಕಾದ್ರೆ ಡಾಕ್ಟ್ರ್ ಕೊಟ್ಟು ಗುಳಿಗೆ ನುಂಗಬೇಕು ನಿಮ್ಮಲ್ಲಿ ಯಾರಾದರೂ ನಿದ್ರೆ ಬಾರದಿರುವ ರೋಗದವ್ರು ಇದ್ರೆ ಅವ್ರನ್ನ ಹರಿಕತೆ ಕರ್ಕೊಂಡು ಬನ್ನಿ ಗುಳಿಗೆ ಮಾತ್ರ ಏನು ಕೊಡೋದು ಬೇಡ ಈ ಕಡೆ ಕತೆ ಶುರುವಾಗುವ ಹಾಗಾಗಿ ನಿದ್ರೆ ಪ್ರಾರಂಭವಾಗ್ತದೆ ಹಾಗಾದ್ರೆ ಯಾವಾಗ ನಿದ್ರೆ ಬರಬೇಕೋ ಆಗ ಬರೋದಿಲ್ಲ ಯಾವಾಗ ಬರಬಾರದು ಆಗ ಬರ್ತದೆ ಭಗವದ್ಗೀತೆ ಹೇಳುತ್ತದೆ ಇದನ್ನು या निशा संयमी ज्ञानी अच्छी आषयदे अदे हिंदी साहित्य भक्त हेल्ता जो जगत है, सो पावत है। ಜೋಸೋವತ್ ಹ ಸೋಕೋವತ್ ಹ ಅಜ್ಞಾನದ ನಿದ್ರೆಯಲ್ಲಿ ನಮ್ಮ ಆಯುಷ್ಯ ಕಳೆದು ಹೋಗ್ತದೆ ಮೂರನೆಯದಾಗಿರ್ತಕ್ಕಂಥ ಧೈರ್ಯ ಸಾಹಸ ಪ್ರಾಣಿಗಳಲ್ಲಿದ್ದಷ್ಟು ಧೈರ್ಯ ಸಾಹಸ ಮನುಷ್ಯನಲ್ಲಿಲ್ಲ ಸೌಂದರ್ಯದಲ್ಲಿ ಕಂಡರೆ ಪ್ರಾಣಿಗಳಿಗಿದ್ದಂತಹ ಸೌಂದರ್ಯ ಮನುಷ್ಯನಿಗೆ ಎಲ್ಲಿದೆ ನವಿಲಿನ ವರ್ಣ ವರ್ಣಮಯವಾದ ಸ್ವರ್ಣರೇಖಾ ವಿನ್ಯಾಸದ ರೆಕ್ಕೆ ಪುಕ್ಕಗಳು ಗಿಳಿಯ ಹಸಿರು ಪವಳದ ಕೆಂಪು ಹೂವಿನಿಂದ ಹೂವಿಗಾರುವ ಪಾತರೆಗಿತ್ತಿಯ ಮೈಮೇಲಿರು ಬಂಗಾರದ ಬುಟ್ಟಗಳು ಮನುಷ್ಯನಿಗಿಲ್ಲ ಆಮೇಲೆಂತ ಬುಟ್ಟಗಳಿದ್ದು ಬಟ್ಟೆಗಳು ಹಾಕ್ಕೊಂಡು ತಿರುಗಾಡಬಹುದಷ್ಟೇ ನಿಜವಾದ ಸೌಂದರ್ಯ ಪ್ರಾಣಿಗಳಿಗುಂಟು ಮೈಥುರಾದಿ ವಿಷಯದಲ್ಲಿ ಕಂಡರೆ ಪ್ರಾಣಿಗಳಿಗೆ ಋತುಕಾಲವಲ್ಲದೆ ಇತರ ಕಾಲದ ಉದ್ರೇಕವೇ ಇಲ್ಲ ಮನುಷ್ಯ ನಿತ್ಯ ಉದ್ರೇಕವುಳ್ಳ ಪಶು ಹಾಗಿದ್ರೂ ಕೂಡ ಯಾವ ಪ್ರಾಣಿಗಳಲ್ಲಿ ಇಲ್ಲದೇ ಇರತಕ್ಕಂಥ ವಿಶೇಷವಾದ ಬುದ್ಧಿಶಕ್ತಿ ನೂತನ ನೂತನ ಕರ್ಮಗಳಲ್ಲಿ ಮಾಡತಕ್ಕಂಥ ಸಾಮರ್ಥ್ಯ ಕರ್ತೃತ್ವಗಳು ಇವೆಲ್ಲ ಇರುವುದರಿಂದಾಗಿ ಮಾನವ ಜನುಮ ಇದು ದೊಡ್ಡದು ಮಾನವ ಜನುಮ ಇದು ದೊಡ್ಡದು ಹಾನಿ ಮಾಡಲು ಬ್ಯಾಡಿ ಹುಚ್ಚಪ್ಪಿರ ಹಾನಿ ಮಾಡಲು ಬ್ಯಾಡಿ ಹುಚ್ಚಪ್ಪ ಮಾನವನು ಮಾನುಷ್ಯತ್ವ ಮುಮುಕ್ಷತ್ವ ಸುಮ್ಮನೆ ದೊರಕತಕ್ಕಂಥದ್ದಲ್ಲ ಬಹು ಜನ್ಮದಲ್ಲಿ ಮಾಡಿದ ಪುಣ್ಯ ವಿಶೇಷದಿಂದ ಎಂಬತ್ನಾಲ್ಕು ಲಕ್ಷ ಯೋನಗಳಲ್ಲಿ ತೊಳಲಿ ತೊಳಲಿ ಬಳಲಿ ಬಳಲಿ ಕೊನೆಗೆ ಸಂಸ್ಕಾರ ವಿಶೇಷನ ಮನುಷ್ಯ ಜನ್ಮ ಬಂದಿದೆ ಇದು ವ್ಯರ್ಥದಲ್ಲ ಸಾಧನೆ ಮಾಡಲಿಕ್ಕಿರುವ ಶರೀರ ಇದು ಭೋಗ ಶರೀರವಲ್ಲ ಸಾಧನ ಶರೀರ ಇದನ್ನು ಸಾಧಿಸಬೇಕಾದ್ ಉಂಟು ನೀನು ಜಗನ್ನಾಥದಾಸರು ಹೇಳ್ತಾರೆ ಇದ್ರು ಸಾಧನ ಶರೀರ ಸಾಧನ ಶರೀರೀರು ನಿಯದಿ ಕೊಟ್ಟು ಸಾಧಾರಣ ಸಾಧು ಪ್ರಿಯ ವೇದೋದ ಜಗನ್ನಥ ವಿ ಮೋದ ಕೊಡು ಸರ್ವದಾ ಅಪಮೃಟ್ಟು ಪರಿಹರಿಸೋ ಅನಿಲ ದೇವ ಜಗನ್ನಾಥದಾಸರು ನಮಗೆ ದೇಹ ಕೊಟ್ಟು ದೇಹೇಂದ್ರಿಯನ್ನು ಕೊಟ್ಟು ಇದರೊಳಗಿದ್ದು ಪ್ರತಿದಿನ ಇಪ್ಪತ್ತೊಂದು ಸಾವಿರದ ಆರುನೂರು ಶ್ವಾಸಂಗಳನ್ನು ಮಾಡ್ತಾ ನಮ್ಮನ್ನು ಬದುಕಿಸಿ ಮಾನವ ದೇಹವನ್ನು ಉತ್ತಮ ರೀತಿಯಲ್ಲಿ ಕೊಂಡೊಯ್ಯೋವ ಗುರು ಮುಖ್ಯಪ್ರಾಣ ಆಂಜನೇಯ ಹನುಮಂತ ಅವನೇ ಮಧ್ವರಾಗಿ ಅವತಾರ ಮಾಡಿ ಲೋಕಕ್ಕೆ ಭಕ್ತಿ ಮಾರ್ಗ ತೋರಿರತಕ್ಕಂಥವ ಆ ಮುಖ್ಯಪ್ರಾಣ ಇದ್ದರೇನೆ ನಮ್ಮ ಎಲ್ಲ ಇಂದ್ರಿಯುಗಳು ಕೆಲಸ ಮಾಡ್ತವೆ ಕಣ್ಣು ಕಿವಿ ಎಲ್ಲ ಕೆಲಸ ಮಾಡ್ತವೆ ಅದರ ದುರುಪಯೋಗ ಆಗದಿದ್ದ ಹಾಗೆ ಆ ಮುಖ್ಯಪ್ರಾಣ ನಡೆಸ್ತಾರಂತೆ ಉಪನಿಷತ್ಲದಕ್ಕೋಸ್ಕರ ಕಥೆ ಬರುತ್ತದೆ ದಾಸರ ಹಾಡುಗಳು ಸುಮ್ಮನೆ ಹಾಡಲ್ಲ ವೇದ ವೇದಾಂತಗಳ ಸಾರ ಸರ್ವಸ್ವ ತಿಳಿಸುತ್ತದೆ ಉಪನಿಷತ್ ಕಥೆ ಇದೆ ಒಮ್ಮೆ ಕಣ್ಣು ಕೈ ಕಾಲು ಕಿವಿ ಮೂಗು ಇವುಗಳಿಗೆಲ್ಲ ಜಗಳ ಉಂಟಾಯ್ತಂತೆ ದಾಸರಿ ಕೀರ್ತನಲ್ಲಿ ಹೇಳ್ತಾರೆ ನೋಡಿ ಕಣ್ಣು ಕೈ ಕಾಲ ಕಿವಿಗಳಿಗೆಲ್ಲ ಜಗಳ ಉಂಟಾಯಿತು ಕಣ್ಣು ಹೇಳ್ತಾ ಇದೆ ನಾನೇ ಹೆಚ್ಚಿನವಾ ನಾನೇ ನನಗೆ ಪ್ರಪಂಚಲ್ಲ ತೋರಿಸಿದವ ನಾನೇ ಶ್ರೇಷ್ಠ ಅಂತ ಕಣ್ಣು ಹೇಳುತ್ತದೆ ಕಿವಿ ಹೇಳುತ್ತದೆಯಲೇ ಈ ಕಣ್ಣೇ ನಿನಗಿಂತ ನಾನೇ ಹೆಚ್ಚಿನವು ಯಾಕೆ ನನಗೆ ಚಿನ್ನದ ಒಡವೆ ಹಾಕ್ತಾರೆ ಕಿವಿಗೆ ನಿನಗೆ ಸುಮ್ಮನೆ ಕಾಡಿಗೆ ಹಚ್ಚುತ್ತಾ ಇದ್ದಾನೆ ನಾನು ಒಳ್ಳೆಯ ವಿಚಾರ ಕೇಳಿಸಿ ನಿನಗೆ ಪ್ರಪಂಚದ ಪರಿಚಯ ಮಾಡಿಸ್ತೇನೆ ಅನ್ನುವಾಗ ಮೂಗ್ ಹೇಳ್ತಾ ಇದೆ ನನ್ನನ್ನೇ ಮರೆತು ಮುಖದ ಮೇಲೆ ನಾನಿದ್ದರೇನೇ ಸೌಂದರ್ಯ ನಾನೇ ಆದರೂ ಸ್ವಟ್ಟಗಾಗ್ಬಿಟ್ರೆ ನನ್ನ ಸೌಂದರ್ಯವೇ ಇರೋದಿಲ್ಲ ನಾನೇ ಹೆಚ್ಚಿನದ್ದು ಸುಗಂಧ ದುರ್ಗಂಧನಿಗೆ ಹೇಳ್ತಕ್ಕಂಥದ್ದು ನಾನು ಮೂಗ್ ಹೇಳ್ತಾಯಿದೆ ನಾಲಿಗೆ ಹೇಳ್ತಾ ಇದ್ದೆ ಏನೋ ಏಕಕಾಲದಲ್ಲಿ ಎರಡು ಕೆಲಸ ಮಾಡೋದು ಯಾರು ನಾಲಿಗೆ ನಾನು ಮಾತಾಡೋದು ತಿನ್ನೋದು ತಿನ್ನೋದು ಮಾತಾಡೋದು ಒಟ್ಟಿಗೆ ಮಾಡ್ತೀನಿ ರಸಜ್ಞಾನವುಳ್ಳಂತ ನನ್ನೇ ಮರೆತು ಬಿಟ್ಟಿಯಾ ಅಂಬಾಗ ಕೈ ಹೇಳ್ತಾ ಇದೆ ನೀವೆಲ್ಲ ಸೇರಿ ನಮ್ಮನ್ನು ಮರೆತು ಬಿಟ್ಟಿದ್ದೀರಿ ನಿಷ್ಕಾಮ ಕರ್ಮಯೋಗ ಕೈ ನಾನು ಕಾರಣ ನಾನು ನಾನಾ ರುಚಿಕರವಾದ ಪದಾರ್ಥ ಎತ್ತಿ ಎತ್ತಿ ಎತ್ತಿ ಎತ್ತಿ ಯಾರು ನಾನು ಸುಮ್ಮನೆ ಕೂತ್ಕೊಂಡು ಚಪ್ಪರಿಸೋದು ನೀನು ಆದ್ರಿಂದ ನಾನು ಹೆಚ್ಚು ಕಾಲು ಹೇಳ್ತಾ ಇದೆ ಏನು ನಮ್ಮನ್ನು ಮರೆತು ಬಿಟ್ಟಿದೋ ನಿನ್ನೆಲ್ಲ ಹೊತ್ಕೊಂಡು ತಿರುಗಾಡೋದ್ಯಾರೋ ಊರೆಲ್ಲ ಮೆರೆಸಿದ್ದ್ಯಾರೋ ಹೀಗೆ ಕಣ್ಣು ಕೈ ಕಾಲು ಕಿವಿ ಇವುಗಳಿಗೆ ಜಗಳ ಉಂಟಾಗ್ತದೆ ಏಕ ಪ್ರಕಾರ ಆಗ ಮುಖ್ಯಪ್ರಾಣ ದೇವರು ಹೇಳಿದ್ರಂತೆ ಸುಮ್ಮನೆ ಜಗಳ ಆಡಬೇಡಿ ನೀವು ಇಲ್ದಿದ್ರೆ ನಡೀತದೋ ಇಲ್ವ ನೋಡೋಣ ನೀವೆಲ್ಲ ಎರಡೆರಡು ತಿಂಗಳು ರಜಾ ಹಾಕಿ ಹೋಗಿ ನಡೀತದ ನೋಡೋಣ ಮೊದಲು ಕಣ್ಣು ಎರಡು ತಿಂಗಳು ರಜಾ ಹಾಕಿ ಹೋಗಿ ಎಲ್ಲ ಸಿನಿಮಾ ಥಿಯೇಟ್ರ್ ಬಂತು ಕಣ್ಣು ಹೋದ್ರಿಂದ ಏನು ತೊಂದರೆ ಆಗಲಿಲ್ಲ ಹೆಣ್ಣು ಮಕ್ಕಳು ಧೈರ್ಯವಾಗಿ ಬೀದಿಯಲ್ಲಿ ತಿರುಗಾಡಬಹುದು ಏನು ತೊಂದರೆ ಇರಲಿಲ್ಲ ಎರಡು ತಿಂಗಳ ಬಳಿಕ ಕಣ್ಣು ರಜೆ ಮುಗಿಸಿ ಬರ್ತದೆ ಕಿವಿ ಹೋಯ್ತು ಏನು ತೊಂದರೆ ಇಲ್ಲ ಶಾಂತವಾಗಿದೆ ಯಾವ ಆರ್ಕೆಸ್ಟ್ರಾದ ಗದ್ದಲೂ ಕೇಳೋದಿಲ್ಲ ಯಾವ ಬೊಬ್ಬಿಯೂ ಇಲ್ಲ ಹೆಂಡತಿ ಏನು ಬೈದರೂ ಕೇಳಿಸೋದಿಲ್ಲ ಶಾಂತವಾಗಿ ದನೇನು ತೊಂದರೆ ಇರಲಿಲ್ಲ ಕಿವಿ ಹೋಯ್ತು ಎರಡು ತಿಂಗಳು ಕಿವಿ ಮತ್ ಬಂತು ಮೂಗು ರಜೆ ಹಾಕಿ ಹೋಯ್ತು ತೊಂದರೆ ಆಗಲಿಲ್ಲ ಮುನ್ಸಿಪಾಲ್ಟಿಯವರು ಮೂರು ತಿಂಗಳು ಕಸ ಎತ್ತದಿದ್ದರೂ ಏನು ವಾಸನೆ ಬರೋದೇ ಇಲ್ಲ ಒಗ್ಗರಣೆ ಹಾಕಿದೆಯೋ ಬಿಟ್ಟಿದೆಯೋ ಕೇಳುವ ಪ್ರಶ್ನೆ ಇಲ್ಲ ಹೀಗಾಗಿ ಮೂಗು ಹೋದ್ರಿಂದ ತೊಂದರೆ ಆಗಲಿಲ್ಲ ಎರಡು ಮೂರು ತಿಂಗಳು ಮೂಗು ಹಿಂದಕ್ಕೆ ಬಂತು ನಾಲಿಗೆ ಹೊರಟು ಹೋಯಿತು ಹೀಗೆ ಒಂದೊಂದೇ ಇಂದ್ರಿಯು ಹೋದರೂ ಬದುಕಿಗೇನು ತೊಂದರೆ ಆಗಲಿಲ್ಲ ಎಲ್ಲ ಇಂದ್ರಿಯಗಳು ಮತ್ತೆ ಮತ್ತೆ ಕೆಲಸಕ್ಕೆ ಬಂದು ಸೇರಿಕೊಂಡ್ವು ಮುಖ್ಯ ಪ್ರಾಣ ಹೇಳಿದ್ದಂತೆ ನೀವೆಲ್ಲ ಎರಡೆರಡು ತಿಂಗಳು ರಜೆ ಹಾಕಿ ಹೋಗ್ತಿದ್ದಿರಲ್ಲ ನಾನೊಂದು ಮೂರು ದಿವಸ ರಸೆ ಹಾಕಿ ಹೋಗ್ಲೋ ಅಂತ ಕೇಳ್ತಾನೆ ಮುಖ್ಯ ಪ್ರಾಣ ಎಲ್ಲಾ ಇಂದ್ರಿಯುಗಳಂದು ಬೆಳ ಮುಖ್ಯ ಪ್ರಾಣ ಹೋಗ್ಬೇಡಪ್ಪ ಮೂರು ದಿವಸ ಅಲ್ಲ ನೀ ಮೂರು ಗಳಿಗೆ ಹೋದ ಸಾಕು ನಮ್ಮನ್ನ ಎತ್ತಿ ಸುಟ್ಟು ಹಾಕಿಬಿಡ್ತಾರೆ ತಗೊಂಡು ಹೋಗಿ ಯಾರು ನಡೆಸಿದ್ರೆ ನಿನ್ನೊಳಗಿಟ್ಕೊಂಡು ಕಣ್ಣು ಕೈ ಕಾಲ್ ಕಿವಿ ನಾಲಿಗೆ ಕಣ್ಣು ಕೈ ಕಾಲ್ ಕಿವಿ ಕಣ್ಣು ಕೈ ಕಾಲ್ ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರ ಮಣ್ಣು ಮುಕ್ಕಿ ಮರುಳಾಗುವರ ಮಾನವ ಜನುಮ ಇದು ದೊಡ್ಡದು ಹಾನಿ ದಾಸರು ಮನುಷ್ಯ ಜನ್ಮವನ್ನು ದುರುಪಯೋಗ ಮಾಡುವ ಹುಚ್ಚ ಅಂತ ಕರೆದಿದ್ದ ಹುಚ್ಚ ಅಂದ್ರೆ ಕಂಡು ಕಂಡು ಉಪಯೋಗ ಮಾಡುವ ದುರುಪಯೋಗ ಮಾಡುವ ಅಂತ ಒಂದರ ಸಾಧನ ಒಂದಕ್ಕಾಗಬಾರದು ದನ ಒಬ್ಬ ಹುಡುಗ ಹಳ್ಳಿಗ ಅವನ ಕೈಲೊಂದು ಬಿದಿರಿಂದ ತುಂಡಿದೆ ದನಗಳಿಗೆ ಹೊಡೆಯಲಿಕ್ಕೆ ತಿನ್ಲಿಕ್ಕೆ ಕಬ್ಬಿನ ತುಂಡಿಟ್ಕೊಂಡಿದ್ದ ಇದನ್ನ ಯಾಗ್ ಉಪಯೋಗ ಮಾಡ್ಬೇಕು ಅಂತ ಗೊತ್ತಿಲ್ಲ ಕಬ್ಬಿನ ತುಂಡು ಹಿಡ್ಕೊಂಡು ಕೋಣ ಹೊಡೆಯಿತಾ ಬಿದಿರಿನ ತುಂಡು ತಿನ್ಲಿಕ್ಕೆ ಪ್ರಯತ್ನ ಮಾಡಿದ ಹ್ಯಾಗ ಮೂರ್ಖನಾಗ್ತಾನೆ ಈ ಇಂದ್ರಿಯಗಳಿಂದ ಲೌಕಿಕ ಸುಖ ಅನುಭವ ಮಾಡ್ಲಿಕ್ಕೆ ಬಂದಿದ್ದೀಯ ನೀನು ಆತ್ಮೋದ್ಧಾರ ಮಾಡ್ಕೊಳ್ಳಿಕ್ ಬಂದಿರತಕ್ಕಂಥವಾ ಇದನ್ನು ಮರೆತು ನೀನು ಒಂದರ ಸಾಧನವೊಂದ ಕೂದು ಇದನ್ನು ಎಷ್ಟು ಸುಂದರವಾಗಿ ದಾಸ ಮುಂದಕ್ಕೆ ಬಂದ ಗೋಪಾಲದಾಸರು ಹೇಳ್ತಾರೆ ಮದುವೆಗೆಂದು ಮಾಡಿದ ಸಾಧನ ಮದುವೆಗೆಂದು ಮಾಡಿದ ಸಾಧನ ವಧೆಯ ನಂತರ ಉತ್ತರ ಕ್ರಿಯಕಾದಂತೆ ಉದರ ಕೋಸುಗ ವಿಧ ಅನ್ನಗಳ ಮಾಡಿ ಉದರದ ಮೇಲೆ ತಂದಿಡಲು ಕ್ಷುದೆ ಪೋಕುರೆ ಮಗನಿಗೆ ಮದುವೆ ಅಂತ ಎಂಟಾರಂಟು ನೆಂಟರನ್ನು ಕರೆಸಿ ದೊಡ್ಡ ಹಂದರ ಚಪ್ಪರ ಬೆಕ್ಕಿ ವೈಭವ ಎಲ್ಲ ಸಿದ್ಧ ಮಾಡುವಾಗ ಮದುಮಗ ಮೊದಲನೇ ದಿನ ರಾತ್ರಿ ಅಪಘಾತದಲ್ಲಿ ಸಾಯ್ತಾ ತಂದೆಗೆ ಎಷ್ಟು ದುಃಖವಾಗ್ತದೆ ವತ್ಸಾ ನಿಗೋಸ್ಕರ ಮದುವೆ ಸಿದ್ಧ ಮಾಡಿದೆ ನೀವೇ ಹೋದಿಯಲ್ಲ ಈ ನಷ್ಟ ಹೇಗೆ ಸಹಿಸಲಿ ಅಂತ ಆಗ ಮದುವೆ ಮಾಡಿಸಲಿಕ್ಕೆ ಬಂದು ಪುರೋಹಿತರು ಹೇಳಿದರು ಅಷ್ಟು ದೊಡ್ಡ ನಷ್ಟ ಏನೂ ಆಗಲಿಲ್ಲ ಈಗ ನೀವು ತಂದ ಸಾಮಾನೆಲ್ಲ ಇವನು ವೈಕುಂಠ ಸಮಾರಾಧನೆಗೆ ಸಾಕಾಗ್ತದೆ ಬೇರೆ ತರಬೇಕು ಅಂತಿಲ್ಲ ನಷ್ಟ ಇಲ್ಲ ಅಂದರು ನಿಜವೇ ಅದು ನಷ್ಟ ಇಲ್ಲ ಯಾರಿಗೆ ಬಟ್ರಿಗೂ ನಷ್ಟ ಇಲ್ಲ ಅವರಿಗೆ ಮದುವೆಯಾದರೂ ಉಂಟು ಮಸೂಣಕ್ಕೆ ಹೋದರೂ ಉಂಟು ಆದರೆ ಮದುವೆಗಾಗಿ ಮಂಗಳ ಕಾರ್ಯಕ್ಕೆ ಸಿದ್ಧ ಮಾಡಿದ ವಸ್ತುವನ್ನು ಅಮಂಗಳ ಕಾರ್ಯಕ್ಕೆ ಉಪಯೋಗ ಮಾಡತಕ್ಕಂಥದ್ದು ಲಾಭವೇ ಕಣ್ಣು ಕೈ ಕಾಲು ಕಿವಿ ಇರುವಾಗ ಮಣ್ಣು ಮೋಕ್ಕೆ ಮರುಳಾದೂ ಬರೇ ಮಣ್ಣು ಮೋಕ್ಕಿ ಮರುಳ ಮಣ್ಣು ಅಂತ ಉಪಯೋಗ ಮಾಡ್ತಾರೆ ನೋಡಿ ಗ್ರಾಮೀಣ ಮುಗ್ಧ ಜನರಿಗೂ ಅರ್ಥ ಆಗಬೇಕು ಅಂತ ಸಾಮಾನ್ಯ ಹಳ್ಳಿಯ ಜನ ಎಷ್ಟು ಸುಸಂಸ್ಕೃತಿ ಮೂರೇ ಮಾತಿನಲ್ಲಿ ಜೀವನದ ಉದ್ದೇಶ ಹೇಳ್ತಾರೆ ಚಿಕ್ಕ ಮಗುವಾಗಿರುವಾಗ ಮಗು ಹಣ್ಣು ಹಣ್ಣು ಹಣ್ಣು ಅಂತಳುತ್ತದೆ ತಾರುಣ್ಯ ಬಂತೋ ಹೆಣ್ಣು ಹೆಣ್ಣು ಅಂತಳುತ್ತಾರೆ ಮುದುಕನಾದ ಮೇಲೆ ಇನ್ನೇನು ಮಣ್ಣು ಅಂತ ಅದನ್ನು ಹೇಳ್ತಾ ಇದ್ದಾರೆ ಮಣ್ಣು ಮೂಕ್ಕಿ ಮರುಳಾದು ಮರೆ ಹೆಣ್ಣು ಹೊನ್ನಿಗಾಗಿ ಅರ್ಥ ಕಾಮಗಳಿಗಾಗಿ ಹೆಣ್ಣು ಹೊಂದೀಗಾಗಿ ಹರಿಯ ನಾಮೃತ ಉಣ್ಣದೇ ಉಪವಾಸ ಇರುವರೆ ಹಾನಿ ಮಾಡಲು ಬ್ಯಾಡಿ ಹುಚ್ಚಪ್ಪಗಳಿರ ಮೇಲೆ ಹುಚ್ಚಪ್ಪಗಳಿರ ಅಂತಾನೆ ಕೆಳಗೆ ಮರುಳಾಗುವರೆ ಅಂತಾನೆ ಭ್ರಾಂತಿ ನಮಗೆ ಸುಖ ಸಿಕ್ಕಿದ ಹಾಗೆ ಭೋಗ ಸಿಕ್ಕಿದ ಹಾಗೆ ಭ್ರಾಂತಿ ಉಂಟಾಗ್ತದೆ ಇಂಥ ಭ್ರಾಂತಿ ಜೀವನ ಬೇಡ ನೀನು ಬಂದಿರತಕ್ಕಂಥ ಜೀವನದ ಉದ್ದೇಶ ನೋಡು ಎಷ್ಟು ಜನ್ಮದಲ್ಲಿ ಪುಣ್ಯ ಮಾಡಿ ಮನುಷ್ಯ ಜನ್ಮ ನಿನಗೆ ಬಂದಿದೆ ಭ್ರಾಂತಿ ಬಿಡು ಶಾಂತಿ ಸುಖ ಹೆಣ್ಣು ಹೊನ್ನಿಗಾಗಿ ಹರಿಯ ನಾಮಹಾಮೃತ ಲೌಕಿಕ ಭೋಗಕ್ಕಾಗಿ ಪಾರಮಾರ್ಥಿಕ ವಿಚಾರ ಮರೆತು ವ್ಯರ್ಥ ಆಗ್ತದೆ ಅಂತ ಯಾಕೆಂದರೆ ಪಾರಮಾರ್ಥಿಕ ವಿಚಾರದಲ್ಲಿ ಶಾಂತಿ ಬಹಳಷ್ಟು ಜನ ಮರೆತಿರ್ತಾರೆ ಎಷ್ಟೋ ಜನ ನೋಡಿ ಸ್ವಲ್ಪ ದುಡ್ಡು ಸಂಪಾದನೆ ಮಾಡಿಬಿಟ್ರೆ ಸುಖವಾಗಿರಬಹುದು ಅಂತ ತಿಳ್ಕೊಂಡು ಅನ್ನ ನೀರು ಬಿಟ್ಟು ದುಡ್ಡು ಸಂಪಾದನೆ ಮಾಡ್ತಾರೆ ದುಡ್ಡು ಸಂಪಾದನೆ ಆದಮೇಲೆ ನೀನು ಅನ್ನ ತಿನ್ನಬಾರದು ಅಂತ ಡಾಕ್ಟ್ರ್ ಹೇಳ್ತಾನೆ ಇವ ಮೊದಲು ತಿಂದಿಲ್ಲ ಕೊನೆಗೂ ತಿಂದಿಲ್ಲ ಎಲ್ಲ ಹಣ ಕೂಡಿಟ್ಟಿದ್ದಾನೆ ಯಾರೋ ಗೆಳೆಯ ಬಂದು ಹೇಳಿದ ಸುಮ್ಮನೆ ದುಡ್ಡು ಇಟ್ಕೊಂಡು ಏನು ಮಾಡ್ತೀಯೋ ಒಂದು ಒಳ್ಳೆ ಮನೆ ಕಟ್ಟು ಅಂತ ಆಯ ವ್ಯಯ ಎರಡು ದುಃಖವೇ ಕಷ್ಟಪಟ್ಟು ಸಂಪಾದನೆ ಮಾಡಿದ ದುಡ್ಡನ್ನು ಕಲ್ಲು ಮಣ್ಣು ಸಿಮೆಂಟು ಕಬ್ಬಿಣಗಳಿಗೆ ಸುರಿದು ಮನೆ ಕಟ್ಟಿದ ಮನೆಗೆ ಶಾಂತಿ ನಿವಾಸ ಅಂತ ಹೆಸರಿಟ್ಟಿದ್ದಾನೆ ಈಗ ಮನೆ ಶಾಂತಿ ನಿವಾಸ ಆದ್ರೆ ಸಾಕೋ ಮನ ಶಾಂತಿ ನಿವಾಸ ಆಗಬೇಕು ಎಂಟು ಕೋಣೆ ಉಂಟು ಮನೆಯಲ್ಲಿ ಆದ್ರೆ ಒಂದು ರಾತ್ರಿ ಒಂದು ಕೋಣೆಯಲ್ಲಿ ಮಾತ್ರ ಇವ ಮಲಗಬಹುದು ಎಂಟು ಕೋಣೆ ನನಗುಂಟು ಅಂತೂ ಒಂದೊಂದು ಕೋಣೆಯಲ್ಲಿ ಒಂದೊಂದು ಗಂಟೆ ಮಲಗಿದ್ರೆ ಇಡೀ ರಾತ್ರಿ ನಿದ್ರೆ ಇಲ್ಲ ಅಂತ ಅರ್ಥ ದೊಡ್ಡ ಮನೆ ಕಟ್ಟಿದ್ದಾನೆ ಮನೆ ಕಾಯಿಲಿಕ್ಕೆ ವಾಚ್ಮ್ಯಾನ್ ಇಟ್ಟಿದ್ದಾನೆ ಅವನಲ್ಲಿ ಆದರೂ ನಿದ್ರೆ ಮಾಡ್ತಾನೋ ಅಂತ ಇವನು ನಿದ್ರೆ ಬರೋದಿಲ್ಲ ಗೆಳೆಯನನ್ನು ಕರೆದು ಹೇಳಿದಾತಮ್ಮ ಸಣ್ಣ ಮನೆಯಲ್ಲಿರುವಾಗ ಶಾಂತಿಯಿಂದಿದ್ದೆ ಈಗ ಶಾಂತಿ ನಿವಾಸಕ್ಕೆ ಬಂದ ಮೇಲೆ ನಾನು ಶಾಂತಿ ಹೋಯ್ತಲ್ಲ ಏನು ಮಾಡಲಿ ಗೆಳೆಯ ಹೇಳಿದ ನಿನ್ಗೆ ಶಾಂತಿ ಸಿಗಲಿಕ್ಕೆ ಏನು ಕಷ್ಟ ಇಲ್ಲ ನಿನ್ನ ಹೆಂಡತಿಗೆ ಶಾಂತಿ ಅಂತ ಹೆಸರಿಟ್ಬಿಡು ನಿನಗೇನು ಕೊರತೇನು ಇವ ಹಾಗೆ ಮಾಡಿದ ಮನೆಯ ಹೆಸರು ಶಾಂತಿ ನಿವಾಸ ಹೆಂಡತಿ ಹೆಸರು ಶಾಂತಿ ಇವನ ಹೆಸರು ಶಾಂತಪ್ಪ ಕೇಳುವವರಿಗೆ ಎಷ್ಟು ಸಂತೋಷ ಶಾಂತಪ್ಪನವರು ಶಾಂತಿಯಿಂದೊಡಗೂಡಿ ಶಾಂತಿ ನಿವಾಸಲ್ಲಿ ಇದ್ದಾರೆ ಹೆಸರಿನಲ್ಲೂ ಗೆಳೆಯ ಬಂದು ಕೇಳಿದ ಶಾಂತಪ್ಪನವರೇ ನಿಮಗೆ ಸಾಕಷ್ಟು ಶಾಂತಿ ಸಿಕ್ಕಿದೆಯೋ ಶಿವನಂದ ಗಟ್ಟಿಯಾಗಿ ಬೊಬ್ಬಿಟ್ಟು ಮಾತಾಡಬೇಡ ನಮ್ಮ ಶಾಂತಿಗೆ ನಿದ್ದೆ ಬಂದಿದೆ ಅವಳಿಗೆ ನಿದ್ರೆ ಬಂದ್ರಾಗ ಮಾತ್ರ ನನಗೆ ಶಾಂತಿ ಅವಳು ಎದ್ದಳೋ ನನಗೆ ಭ್ರಾಂತಿ ಅಂತ ಹೆಣ್ಣು ಹೊನ್ನೀಗಾಗಿ ಹರಿಯ ನಾಮೃತ ಹೆಣ್ಣು ಹೊನ್ನೀಗಾಗಿ ಹೆಣ್ಣಿಗಾಗಿ ಹೊನ್ನಿಗಾಗಿ ಹರಿಯ ಮಕ್ಕಳು ಧನ ಧಾನ್ಯ ಬೇಡ ಅಂತ ಅರ್ಥ ಅಲ್ಲ ಇದು ನಿನ್ನ ಜೀವನದ ಗುರಿಯಲ್ಲ ಇದೆಲ್ಲವನ್ನೂ ಪಾರಮಾರ್ಥಿಕಾಗಿ ಪೂರಕವಾಗಿಸಿಕೊಳ್ಳಬೇಕು ನೀನು ಅನುಕೂಲ ಪತ್ನಿ ಆಜ್ಞಾಧಾರಕರಾದ ಮಕ್ಕಳು ಎಲ್ಲರ ಜೊತೆಗೆ ಸೇರಿ ಈ ಸಂಸಾರದ ಅರ್ಥ ಕಾಮಗಳಿಗಿಂತ ಅಧಿಕವಾದ ಧರ್ಮ ಮೋಕ್ಷ ಸಾಧನೆಗಾಗಿ ನಾನು ಬಂದವ ಅಂತ ತಿಳ್ಕೊಂಡು ಹರಿನಾಮೃತ ಆ ಮುಖ್ಯ ಫಲ ಯಾವುದು ಅದನ್ನು ಮರೆತು ನಾ ಅನುಭವಿ ಆ ಮುಖ್ಯಲ ತಿಳ್ಕೊಳ್ಬೇಕು ಅಂತಲ ಇಲ್ಲದೇ ಇದ್ರೆ ನೀ ಹುಚ್ಚಿನ ಜನ್ಮ ವ್ಯರ್ಥ ಆಗ್ತದೆ ಯಾಕೆ ಗೊತ್ತೇ ಕಾಲನೂತು ಕಾಲ ತಾಳು ತಾಳೆಂದರೆ ತಾಳು ಮಜೆ ದಾಲಿ ಬಾರದ ಮುನ್ನ ಧರ್ಮ ಮಗಳಿಸಿಕೋ ದಿ ಭಾರದ ಮುನ್ನ ಧರ್ಮ ಮಗಳಿಸಿರೋ ಸುಳ್ಳಿನ ಸಂಸಾರ ಸುಳಿಗೆ ಸಿಕ್ಕಲು ಬೇಡ ಸುಳ್ಳಿನ ಸಂಸಾರ ಸುಳಿಗೆ ಸಿಕ್ಕಲು ಬೇಡ ಮಾನವ ಹಾನಿ ಮಾಡಲು ಬ್ಯಾಡಿ ಹುಚ್ಚಿರ ಕಾಲನದೂತರು ಕಾಲ್ಪಿಡಿದಳೆವಾಗ ಎಂಥ ದೃಷ್ಟಾಂತ ಕೊಡ್ತಾರೆ ದಾಸರ ಸಾವು ನಿಶ್ಚಿತ ಯಾರೂ ಎಂದೂ ಎಲ್ಲಿಯೂ ಅದನ್ನು ತಪ್ಪಿಸಿಕೊಳ್ಳೋ ಸಾಧ್ಯವಲ್ಲ ಆದರೆ ಮನುಷ್ಯರಾದ ನಮ್ಮ ಪ್ರಯತ್ನ ಏನಂದ್ರೆ ಸಾವನ್ನು ಮುಂದೂಡೋ ಮುಂದೂಡ್ಲಿಕ್ಕೆ ಸಾಧ್ಯವಷ್ಟು ಪ್ರಯತ್ನ ಮಾಡ್ತೇವೆ ಅದು ನಮ್ಮ ಹತ್ರ ಬರ್ತಾ ಬರ್ತಾ ಬರ್ತಾ ಬರ್ತಾ ಇರ್ತದೆ ಶಾಸ್ತ್ರ ಹೇಳ್ತದೆ ಸಾವು ಒಂದೇ ಸಲ ಬರುವುದಲ್ಲ ನಾವು ನಿತ್ಯ ಸಾಯ್ತೇವೆ ಅದು ನಮ್ಗೆ ಗೊತ್ತಿರೋದಿಲ್ಲ ಅಷ್ಟೆ ಪ್ರಕೃತಿ ನಿತ್ಯ ನಮ್ಮನ್ನು ತುತ್ತುಕೊಳ್ತಾ ಇದೆ ಸೂಚನೆ ಕೊಡ್ತದಂತೆ ಈ ಮೃತ್ಯುಗೂ ಸಾವು ಹೇಳದೇ ಬರೋದಿಲ್ಲ ಹೇಳಿ ಕಳಿಸಿ ಬರೋದು ನಾವು ಕೇಳ್ಕೊಳ್ಳೋದಿಲ್ಲ ಮೊದಲು ನೋಡಿ ವಯಸ್ಸಾದಾಗ ಈ ಕಿವಿ ಹತ್ರ ಕೂದಲು ಬೆಳಗಾಗೋದು ಮೊದಲು ಮೃತ್ಯು ಬಂದು ಕಿವಿ ಹತ್ರ ಹೇಳೋದಂತೆ ನಾ ಬಂದೆ ಬಂದೆ ಅಂತ ಹೇಳೋದು ನಾವು ಅದನ್ನು ಕೇಳೋದಿಲ್ಲ ಮೊದಲನೇ ನೋಟಿಸ್ ಕೇಳೋದಿಲ್ಲ ನಾವು ಎರಡನೇ ರಿಜಿಸ್ಟ್ರಿ ನೋಟಿಸ್ ಬರ್ತದೆ ದವಡೆ ಒಂದು ಎಷ್ಟು ಬೆಳೀತದೆ ಒಂದೊಂದೇ ಹಲ್ಲುಗಳು ಬೀಳ್ಲಿಕ್ಕೆ ಶುರು ಆಗ್ತವೆ ಏಕ ಪ್ರಕಾರ ಹಾಗೆ ಸಾವು ಒಂದೇ ಸಲ ಬರೋದಲ್ಲ ನೀ ಹುಟ್ಟುಯಿ ಬೆಳೆಯುವುದಲ್ಲ ನಿನ್ನ ಪ್ರಯಾಣ ಸಾವಿನ ಕಡೆಗೆ ಆದರೂ ನಮ್ಮ ಪ್ರಯತ್ನ ಸಾವು ಮುಂದೂಡೋದು ನಮಗೆ ಸಾವು ಯಾವಾಗ ಬಂದರೂ ಬೇಡ ಅನ್ನಿಸ್ತದೆ ನೋಡಿ ತೊಂಬತ್ತೊಂಬತ್ತು ವರ್ಷದ ಮುದುಕ ಸತ್ತರೆ ಪೇಪರ್ಲ್ಲಿ ಬರ್ತದೆ ಪತ್ರಿಕೆಯಲ್ಲಿ ಬರ್ತದೆ ಶೋಚನೀಯ ಮರಣ ಇನ್ನು ಯಾವಾಗ ಸಾಯೋದು ಅಂತ ಹೇಳಿ ತೊಂಬತ್ತೊಂಬತ್ತು ವರ್ಷದೊಬ್ಬ ಸತ್ರದ ಶೋಚನೀಯವೇ ಅದು ಶೋಚನೀಯ ಅಲ್ಲ ಯೋಚನೀಯ ಇಷ್ಟು ಕಾಲ ಹ್ಯಾಂಗ್ ಬದುಕಿದ ಅಂತ ಆಲೋಚನೆ ಮಾಡಬೇಕು ನಮಗೆ ಸಾವು ಯಾವಾಗ ಬಂದರೂ ಬೇಡ ಅನ್ನಿಸ್ತದೆ ತೊಂಬತ್ತೊಂಬತ್ತು ವರ್ಷದ ಮುದುಕನಿಗೆ ಪ್ರಾಣ ಸೆಳೆಯುವಾಗ ಡಾಕ್ಟ್ರನ್ ಕರ್ಕೊಂಡು ಬಂದರು ಅವರೆಲ್ಲ ಪರೀಕ್ಷೆ ಮಾಡಿ ಹೇಳಿದ್ರು ಇದು ರೋಗವಲ್ಲ ಇದು ಸಾವು ನಮ್ಮಲ್ಲಿ ರೋಗಕ್ಕೆ ಔಷಧ ಉಂಟು ಸಾವಿಗೆ ಔಷಧ ಇಲ್ಲ ಈ ಮುದುಕನ ಅಂತಿಮ ಸಂದೇಶ ಏನು ಅಂತ ಕೇಳಿ ನೀವು ಆ ಪ್ರಕಾರ ನಡೀರಿ ಅಂತ ಹೇಳಿ ಡಾಕ್ಟರ್ ಹೊರಟು ಮಕ್ಕಳು ಮೊಮ್ಮಕ್ಕಳು ಸುತ್ತ ನಿಂತು ಹೇಳ್ತಾರೆ ಅಜ್ಜ ನೀ ಬದುಕೋದಿಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ನಿನ್ನ ಅಂತಿಮ ಸಂದೇಶ ಏನು ಅಂತ ನಮಗೆ ಹೇಳು ಮುದುಕ ಅಂತಿಮ ಸಂದೇಶ ಏನು ಹೇಳೋದು ಗೊತ್ತೇ ಬೇರೆ ಡಾಕ್ಟ್ರನ್ನ ಕರ್ಕೊಂಡ್ಬಾ ಅಂದ ಮತ್ತೊಬ್ಬ ಡಾಕ್ಟ್ರು ಬಂದೆಲ್ಲ ಪರೀಕ್ಷೆ ಮಾಡಿದರು ಮೊದಲನೇ ಅವನೇನು ಹೇಳಿದ್ದಾನೋ ನಾನು ಅಷ್ಟೇ ಹೇಳ್ಬೋದಪ್ಪ ನಾವಿಬ್ಬರು ಕ್ಲಾಸ್ಮೇಟ್ಗಳು ಒಂದೇ ಪುಸ್ತಕ ಓದಿದವರು ಇದಕ್ಕಿಂತ ಹೆಚ್ಚೇನು ಹೇಳೋದು ಸಾಧ್ಯವಲ್ಲ ಇಲ್ಲ ಡಾಕ್ಟ್ರೇ ನೀವೇನಾದರೂ ಮಾಡಬೇಕು ನಿಮ್ಮೇಲೆ ಬಹಳ ವಿಶ್ವಾಸ ಇಟ್ಟಿದ್ದಾರ ನೀವು ಸಹಾಯ ಮಾಡಬೇಕು ಅಂದಾಗ ಡಾಕ್ಟ್ರಂದರು ನಾನು ಎರಡು ಗುಳಿಗೆ ಕೊಡ್ತೇನೆ ಒಂದು ಗುಳಿಗೆ ಈಗ ಕೊಡು ಬೆಳಿಗ್ಗೆ ಇನ್ನೊಂದು ಕೊಡು ಯಾವ ವೈದ್ಯ ಏನು ಮಾಡ್ತಾನೆ ಸಾವಿರ ವೈದ್ಯರಿದ್ದೇನು ಮಾಡ್ತಾರೆ ಕಾಲನ ದೂತರು ಕಾಲ ಪಿಡಿ ಕಾಲನ ದೂತರು ನೂತರು ಕಾಲ ತಾಳು ತಾಳು ಬರೇ ತಾಳು ತಾಲೆ ತಾ ಹೆಂಡತಿ ಮಕ್ಕಳು ಧನ ಧಾನ್ಯ ಅಹಂಕಾರ ಪಡ್ತಿಯಲ್ಲ ಮೃತ್ಯು ಸೆಳೆಯುವಾಗ ಮಾರು ಧನಜನ ಯೌವನ ಗರುವಂ ಹರತಿನಿಮೇಶ ಕಾಲ ಸರ್ವ ಮಾಕುರು ಧನಜನ ಯೌವನ ಗರುವಂ ಹೆಂಡತಿ ಮಕ್ಕಳು ಬಂಧುಗಳು ನನಗಿದ್ದಾರೆ ತಿಳ್ಕೊಳ್ಬೇಡ ಅಂತ್ಯಕಾಲದಲ್ಲಿ ಯಾರು ಸಹಾಯ ಮಾಡ್ತಾರೆ ಮಾ ಕುರು ಧನ ಜನ ಯೌವನಗರು ಅಂತ್ಯಕಾಲದಲ್ಲಿ ಮುಂದೆ ಬರಬೇಕು ಮನುಷ್ಯ ಹ್ಯಾ ಬದುಕಿದ್ದಾನೋದು ಮುಖ್ಯವಲ್ಲ ಆ ಕೊನೆಯ ಗಳಿಗೆ ಅವನ ಮನುಷ್ಯ ಯಾಗುಂಟೋ ಅದಕ್ಕೆ ಸರಿಯಾದ ಜನ್ಮ ಅವನಿಗೆ ಬರೋದು ಅದಕ್ಕೆ ಸಾವು ಅಂದರೆ ನಾವು ನೀವು ತಿಳ್ಕೊಂಡ ಭಯಾನಕ ಅಲ್ಲ ಸಾವು ಅಂದರೆ ನಾವು ನಮ್ಮ ಫೋಟೋ ತೆಗೆಸ್ಕೊಂಡ ನಮ್ದೊಂದು ಒಳ್ಳೆ ಫೋಟೋ ಬೇಕು ಅಂತ ಕಂಡು ಫೋಟೋಗ್ರಾಫರ್ನ ಕರೀತೇವೆ ನನ್ನದೊಂದು ಒಳ್ಳೆ ಫೋಟೋ ತೆಗಿಯಂತೆ ಅವ್ನು ಹೇಳ್ತಾರೆ ಒಳ್ಳೆ ಫೋಟೋ ಕೆಟ್ಟ ಫೋಟೋ ಅಂತಿಲ್ಲ ನಿನ್ನ ಮೋರೆ ಹ್ಯಾಂಟು ಹಾಗೆ ಬರ್ತದೆ ನಮ್ಮ ಕ್ಯಾಮ್ರಾ ಮಾತ್ರ ಒಳ್ಳೆ ಕ್ಯಾಮರಾ ಅಂತ ಅಲ್ಲ ಸ್ವಾಮಿಗೆ ಫೋಟೋಗೆ ಹ್ಯಾ ಕೂತ್ಕೊಳ್ಳೋದ್ ಗೊತ್ತಿಲ್ಲ ಅದು ನಾನು ಹೇಳಿಕೊಡ್ತೇನೆ ಸ್ವಲ್ಪ ಕತ್ತು ಓರಿ ಮಾಡು ಸ್ವಲ್ಪ ಮುಗುಳ್ ಲಗ್ತಾಯಿರು ಎಲ್ಲ ಹಲ್ಲು ಬಿಡಬೇಡ ಅಂತ ಹೇಳಿಕೊಟ್ರು ಅವನು ಮುಗುಳ್ ಲಗ್ತಾ ಒಂದೆರಡು ಹಲ್ಲು ಬಿಟ್ಟು ಕೂತಿದ್ದ ಅವನು ಹೊಂದಾಣಿಕೆ ಮಾಡಿ ಕ್ಯಾಮರಾಮನ್ ಹೇಳ್ದ ರೆಡಿ ರೆಡಿ ಸ್ಟಡಿ ಅಂತ ಎರಡು ಬಾರಿ ಅವ ರೆಡಿ ರೆಡಿ ಅಂತ ಮೂರನೇ ಬಾರಿ ಗುಂಡಿ ಒತ್ತುವಾಗ ಇವನಿಗೆ ಆ ಕಳಕ್ಕೆ ಬಂದುಬಿಡ್ತು ನೀವು ಮೊದಲೇ ಹ್ಯಾಂಗೆ ಕೂತಿದ್ದಿ ಅನ್ನೋದು ಮುಖ್ಯವಲ್ಲ ಕೊನೆ ಗಳಿಗೆಯಲ್ಲಿ ಹ್ಯಾಂಗೆ ಕೂತಿದ್ದಿ ಹಾಗೆ ಫೋಟೋ ಬರ್ತದೆ ಕೊನೆಗೆ ಬಾಯಿ ತೆರೆದು ಬಿಟ್ಟ ಅವನ ಫೋಟೋ ತೆಗ್ದ ಮೂರು ಮೂರು ಕಾಪಿ ಬೇಕು ಅಂತ ಮೊದಲೇ ಹೇಳಿದ್ದ ಅದನ್ನು ಮುದ್ರಿಸಿ ತಂದು ಕೊಡ್ತಾ ಇದ್ದಾನ ಇದು ಕೇಳಿದ ಯಾರದ್ರಿ ಈ ಫೋಟೋ ಇದು ಹೆಣ ಬಾಯಿ ಬಿಟ್ಟು ಆಗಿದೆ ಯಾರದೋ ಅದು ನಿಂದು ಅಂತ ಕೊಟ್ಟು ಹೋಗ್ತಾನೆ ಅಂತ್ಯದಲ್ಲೇ ಕೊನೆ ಗಳಿಗೆಯಲ್ಲಿ ಹ್ಯಾಂಗಿರ್ತೀವಿ ಹಾಗೆ ಫೋಟೋ ಬರೋದಲ್ವೇ ಅದಕ್ಕಾಗಿ ನನ್ನ ಮನಸ್ಸು ಅಂತ್ಯದಲ್ಲಿ ಪರಮಾತ್ಮಲಿಕ್ಕಾಗಿ ಹೆಣ್ಣು ಹೊನ್ನಿಗಾಗಿ ಹರಿಯ ನಮಾಮೃತ ಹೆಣ್ಣು ಹೊನ್ನಿಗಾಗಿ ಹರಿಯ ನಮಾಮೃತ ಉಣ್ಣದೇ ಉಪವಾಸಕ್ಕಿರುವ ಮಾಧವ ಹೆಣ್ಣು ಹೊನ್ನಿಗಾಗಿ ಹರಿಯ ನಾಮೃತ ಉಣ್ಣದೇ ಉಪವಾಸ ಇರುವರೇ ಭಗವನ್ ನಾಮವನ್ನು ಮಾರತ್ತೆ ನೀನು ಮೃತ್ಯುನ್ನು ನಾನು ಸೆಳೆಯುವಾಗ ಈಗ ಮಾಡ್ತೇನೆ ಅಂತೀಯಾ ತಾಳು ತಾಳೆಂದರೆ ತಾಳುವರೆ ಕಾಲನದೂತರು ಕಾಲ್ಪಿಡಿದಳೆವಾಗ ತಾಳು ತಾಳೆಂದರೆ ತಾಳುವರೆ ತಾಳುವರೆ ಕಾಲನ ದೂತರು ಕಾಲ್ಪಿಡಿದಳೆವಾಗ ದೇವರು ಕೊಟ್ಟ ಆಯುಷ್ಯ ಪೂರ್ಣವಾಗಿದೆ ನಿ ದೇಹ ಉಳಿಸ್ಕೊಳ್ಳಿಕ್ಕಾಗೋದೇ ಇಲ್ಲ ಈ ಸಾವು ನಿಶ್ಚಿತವಾದ್ದು ಹುಟ್ಟು ಆಕಸ್ಮಿಕ ನಾವು ಹ್ಯಾ ಹುಟ್ಟಿದ್ವು ನಮ್ಗೆ ಗೊತ್ತಿಲ್ಲ ಸಾವಂತೂ ನಿಶ್ಚಯ ಹಿಂದೆ ಮುಂದೆ ಹುಟ್ಟಿದ ಒಂದು ವಸ್ತುವಿಗೆ ಸಾವು ನಮ್ಮ ಹಿರಿಯರು ದೃಷ್ಟಾಂತಿಸ್ತಾರೆ ಒಬ್ಬ ರಾಜ ಒಂದು ಆನೆ ಸಾಕಿದ್ದನಂತೆ ಲಕ್ಷ ರೂಪಾಯಿ ಬೆಲೆ ಬಾಳುವ ಆನೆ ಅದನ್ನು ನೋಡ್ಕೊಳ್ಳಿಕ್ಕೆಲ್ಲ ಕೆಲಸದವ್ರು ನೆಟ್ಟಿದ್ದ ಒಂದಿನ ಆಜ್ಞೆ ಕೊಟ್ಟ ನನ್ನ ಆನೆ ಸಾಯ್ದಿದ್ದಾಗಿ ನೋಡಿಕೊಳ್ಳಿ ಪಶುವೈದ್ಯರಿಗೆ ಡಾಕ್ಟರ್ಗಳಿಗೆಲ್ಲ ಭಯವಾಯಿತು ಸಾಯದಿದ್ದ ಹಾಗೆ ನೋಡ್ಕೊಳ್ಳೋದು ಹೇಗೆ ಸಾಯುವಾಗ ನೋಡ್ಕೊಳ್ಬಹುದಷ್ಟೆ ಜಗತ್ತಲ್ಲಿ ಹುಟ್ಟಿದ ವಸ್ತುಗೆ ಸಾವು ಉಂಟು ಎಪ್ಪತ್ತೋ ಎಂಬತ್ತು ವರ್ಷ ಆಯಿತು ಆನೆಗೆ ರಾಜ ಇನ್ನೊಂದಾಜ್ಞೆ ಹೊರಡಿಸಿದ ನನ್ನ ಆನೆ ಸತ್ತೋಯ್ತು ಅಂತ ಯಾರು ಬಂದು ಹೇಳ್ತಾರೋ ಅವ್ರನ್ನ ಗುಂಡಾರಿಸಿಕೊಳ್ತೇನೆ ಒಂದು ದಿವಸ ಆನೆ ಸತ್ತೋಯ್ತು ಅದರ ಆಯುಷ್ಯ ಆಯ್ತು ಸತ್ತು ಹೋಯ್ತು ತಾಳು ತಾಳೆಂದರೆ ತಾಳುವರೆ ಆನೆ ಸತ್ತೋಯ್ತು ಹೋಗಿ ಹೇಳೋದು ಯಾರು ಸತ್ತು ಹೋಯ್ತು ಒಂದು ಗುಂಡಿಸಿಕೊಳ್ತಾನಂತ ರಾಜ ಹದಿನೈದು ದಿವಸವಾಯ್ತಾನೇ ಸತ್ತು ಕೊಳೆಯುತ್ತಾ ಇದೆ ಯಾರೂ ಹೇಳಲಿಕ್ಕೆ ಹೋಗೋದಿಲ್ಲ ಒಬ್ಬ ಬುದ್ಧಿವಂತ ತಾನು ಹೊರಟ ನಾನು ಹೇಳ್ತೇನೆ ನೋಡೂ ನಿನ್ನ ಗುಂಡ ಹರ್ಷದ ಕೊಲ್ತಾನೆ ಅದು ಹೇಗೆ ಹೇಳಬೇಕು ನನಗೆ ಗೊತ್ತಿದೆ ಅಂದ ಮಹಾರಾದ್ರಿ ಬಂದು ಕೈ ಮುಗ್ದ ಎಲ್ಲಿಂದ ಬಂದೆ ನಾನು ತಮ್ಮ ಆನೆ ಕಡೆಯಿಂದ ಬಂದಿದ್ದೇನೆ ಓಹೋ ಬಹಳ ಸಂತೋಷ ಬಹಳ ದಿನ ವರ್ತಮಾನ ಕೇಳಲಿಲ್ಲ ಹೇಗಿದೆ ನನ್ನಾನೇ ಅದಕ್ಕೆ ಸುಖವಾಗಿದೆ ಒಬ್ಬ ಏನು ತಂಟೆ ತಕರಾರಿಲ್ಲ ಸುಮ್ಮನೆ ಮಲಗಿದೆ ಅಂತ ಹೇಳಲ್ಲ ಹಾಗೇನು ವಿಶ್ರಾಂತಿಯಲ್ಲಿ ಉಂಟೇನು ಇನ್ನೇನು ವಿಶೇಷ ಮಾಡ್ತದ ನನ್ನ ನಾನೇ ಅದು ಹದಿನೈದು ದಿವಸ ಆಯಿತು ಮಹಾರಾಜರೆ ಸೊಂಡಿಲು ಬಾಲಯನ್ನು ಎತ್ತೋದಿಲ್ಲ ಓ ಧ್ಯಾನಸ್ಥವಾಗಿರಬಹುದು ಮೈ ಮರೆತಿರಬಹುದು ಇನ್ನೇನು ವಿಶೇಷ ಅದರ ದಾಡಿಗಳೆಲ್ಲ ಮೃದು ಬಿದ್ದೀವಿ ಮಹಾರಾಜರೇ ಅದರ ಹೊಟ್ಟೆಯ ಕರಳೆಲ್ಲ ಹೊರಗೆ ಬಿದ್ದಿದೆ ಮಹಾರಾಜರೇ ಎಲ್ಲ ಕಡೆ ದುರ್ಗಂಧ ತುಂಬಿದೆ ಮಹಾರಾಜರೇ ಇದೆಲ್ಲ ಲಕ್ಷಣ ಕೇಳುವಾಗ ರಾಜರಿಗೆ ಆನೆ ಸತ್ತು ಹೋಗಿದೆ ಅಂತ ಗೊತ್ತಾಯಿತು ಮಹಾರಾಜರಂದ್ರು ಸುಮ್ಮನೆ ಯಾಕೆ ವೇಳೆ ಕಳೆಯುತ್ತೀಯೋ ಆನೆ ಸತ್ತು ಹೋಯ್ತು ಅಂತ ಹೇಳು ಅವ ಹೇಳಿದ ಸ್ವಾಮಿ ಅದನ್ನು ತಾವು ಹೇಳಬೇಕು ಅಂತ ಯಾಕೆ ಗುಂಡು ಹಾರಿಸೋದು ನಿಮಗೆ ಹಾರಿಸಲಿ ನಾನೇನು ಸತ್ತು ಹೋಗಿದೆ ಅಂತ ಹೇಳಲಿಲ್ವಲ್ಲ ನೀವೊಂದು ವಸ್ತುವನ್ನ ಸಾಯಲಿಲ್ಲ ಸತ್ತು ಹೋಗಲಿಲ್ಲ ಅಂತ ಉಳೀಸದೇನು ಅವಶ್ಯ ಇಲ್ಲಿ ತಾಳು ತಾಳೆಂದರೆ ತಾಳುವರೆ ಕಾಲನದೂತ ಕಾಲ್ಪೀಡಿ ದಳವಾನ ಕಾಲನ ದೂತ ಕಾಲ್ಪೀಡಿ ದಳವಾಗ ತಾಳು ತಾಳೆಂದರೆ ತಾಳುವರೆ ಾರದ ಮುನ್ನ ಧರ್ಮಳಿ ಸಿಳಿ ಬಾನು ಧರ್ಮ ಮೋಕ್ಷ ಧರ್ಮ ಧರ್ಮ ದಾಳಿಬಾರದ ಮುನ್ನ कालपिडी यार महात्मा कबीर बहुत सुंदर दृष्टांत को श्रीमंत्र मन मुझे बंद कबीर दास इस तन धनकी की कौन बढ़ाई देख तो नई में मिठी मिलाई अपने ही खातिर महल बनाया आप हो जाके जंगल में सोया ಗಬರ್ ಹೇಳುವ ಅರ್ಥ ಎಷ್ಟು ದೊಡ್ದು ಅಂದ್ರೆ ಪ್ರಪಂಚದ ರಾಜನಿರಲಿ ಒಡೆಯಿರ್ಲಿ ಯಾರೇ ಇರಲಿ ಈ ಜಗತ್ತು ಕ್ಷಣ ಭಂಗುರ ಒಬ್ಬ ಇಡೀ ವಿಶ್ವಕ್ಕೆ ಒಡೆಯ ರಾಜ ಅನ್ನೋಣ ಅವಶ್ವಕ್ಕೆ ರಾಜ ಅಂದ್ರೆ ವಿಶ್ವ ಎಲ್ಲಾ ಕಡೆ ಇರುವ ಯಾವ್ದೋ ಒಂದು ದೇಶದಲ್ಲಿ ಇರಬೇಕು ಒಂದು ರಾಷ್ಟ್ರದಲ್ಲಿ ಇರಬೇಕು ರಾಷ್ಟ್ರದಲ್ಲಿ ಇರ್ತಾರ ಊರೆಲ್ಲ ಇರೋದಿಲ್ಲ ಒಂದೊಂದು ಅರಮನೆ ಇದೆ ಅರಮನೆಯಲ್ಲಿ ಇರಬೇಕು ಅರಮನೆ ಅಂದ್ರೆ ಅರಮನೆಲ್ಲ ಹರಡಿಕೊಂಡಿರೋದಿಲ್ಲ ಒಂದೊಂದು ಕೋಣೆ ಇದೆ ಆ ಕೋಣೆಯೊಳಗೆ ಇರಬೇಕು ಆ ಕೋಣೆಯೊಳಗೆ ಇರೋದ್ರೆ ಇಡೀ ಕೋಣೆಗಳಿರ್ಲಿಕ್ಕಾಗಲ್ಲ ಒಂದು ಮಂಚ ಇದೆ ಮಂಚಲ್ಲಿ ಇರಬೇಕು ಮಂಚ ಒಬ್ಬನೇ ಅಲ್ಲ ಅರ್ಧ ರಾಣಿಗೆ ಅರ್ಧ ಯುವನಿಗೆ ಒಟ್ಟಿಗೆ ಅರ್ಧ ಸಿಕ್ಕಿದ ಅರ್ಧ ವಿಶ್ವಕ್ಕೆ ವ್ಯಾಪನ ರಾಜನಿಗೆ ಸಿಕ್ಕಿದ ಜಾಗ ಎಷ್ಟಪ್ಪ ಮಲಗಿದಷ್ಟೇ ಜಾಗ ಒಂದು ದಿವಸ ಏಳದಿದ್ರೆ ಆ ಜಾಗ ಅಷ್ಟೇ ಅವೊಂದು ಲೋಕದ ಧರ್ಮ ಹಾಗೆ ಆದ್ದರಿಂದ ವೃದ್ಧ ಯಾಕೆ ಜಗಳ ಮೃತ್ಯುವನ್ನು ಮುಂದೂಡೋದು ಸಾಧ್ಯವಲ್ಲ ತಾಳು ತಾಳೆಂದರೆ ತಾಳುವರೆ ದಾಸರ ಮಾತು ನೋಡಿ ಮನುಷ್ಯ ಎಷ್ಟೇ ಪ್ರಯತ್ನ ಮಾಡ್ತಾನೆ ಸತ್ಯವಾದ ಮೃತ್ಯುವನ್ನು ಒಪ್ಪಿಕೊಂಡು ಆ ಮರಣ ಬರುವ ಮುನ್ನವೇ ಅದನ್ನು ಎದುರಿಸಲಿಕ್ಕೆ ಸಿದ್ಧತೆ ಮಾಡು ಭಗವತ್ ಚಿಂತನೆ ಮಾಡು ಪರಮಾತ್ಮ ಚಿಂತನೆ ಮಾಡು ಅದಕ್ಕೋಸ್ಕರ ದೇಹ ಇದ್ದಾಗಲೇ ದಾಹವಿಲ್ಲದೆ ವಿದೇಹ ಸ್ಥಿತಿಯನ್ನು ಅನುಭವ ಮಾಡು ದೇವರ ಚಿಂತನೆಯಿಂದ ದೇಹ ಮರೀಲಿಕ್ಕೆ ಪ್ರಯತ್ನ ಮಾಡು ಆಗ ಮರಣ ಕಾಲದಲ್ಲಿ ದೇಹ ಹೋಗುವಾಗ ದೇವರ ಚಿಂತನೆ ನನಗೆ ದೃಢವಾಗ್ತದೆ ಬರ್ತದೋ ಅಂತ್ಯಕಾಲದಲ್ಲಿ ಕನಕದಾಸಾದಿಗಳು ದೇವರಲ್ಲಿ ಏನು ಬೇಡಿದರು ಪರಮಾತ್ಮ ನನ್ನಲ್ಲಿ ಏನು ಪ್ರಾರ್ಥನೆ ಇಲ್ಲ ಒಂದೇ ಒಂದು ಪ್ರಾರ್ಥನೆ ಮಾಡ್ತೇನೆ ಈಶ ನಿನ್ನ ಚರಣ ಭಜ ಆಸೆ ಹಿಂದ ಮಾಡು ದೋಷರಾಶಿ ನಾಶ ಮಾಡು ಶ್ರೀ ಶರಣು ರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸ ಮರಣ ಸಮಯ ಚರಣ ಸ್ಮರಣುಣಿ ಸಂಯ ನಾರಾಯ ನಿನ್ನ ಸ್ಮರಣೆ ಕೊಡುವಂತ ಬಿಡುತ್ತಾರೆ ನಾವು ಇಡೀ ಜನ್ಮದಲ್ಲಿ ಮಾಡಿದ ಸಾಧನೆ ಅಂತ್ಯಕಾಲದಲ್ಲಿ ಹಣ ಇದ್ರೆ ಬರುವುದಿಲ್ಲ ಹೆಂಡತಿ ಮಕ್ಕಳಿದ್ರೆ ಬರೋದಿಲ್ಲ ಸಂಪತ್ತಿದ್ರೆ ಬರೋದಿಲ್ಲ ಮಹಾತ್ಮ ಕಬೀರು ಶ್ರೀಮಂತನ ಮನೆಯ ಮುಂದೆ ಬಂದು ಕೇಳಿದ್ರು ಹೆಂಡತಿ ಮಕ್ಕಳಿಗಾಗಿ ನೀನು ಇರೋದೋ ನಿನಗಾಗಿ ಹೆಂಡತಿ ಮಕ್ಕಳು ಇರೋದೋ ಇವ ಹೇಳಿದ ಹೆಂಡತಿ ಮಕ್ಕಳೆಲ್ಲ ನನಗೋಸ್ಕರ ಇದ್ದಾರೆ ಇವರು ಯಾರು ನಿನಗೋಸ್ಕರ ಇಲ್ಲ ಅನ್ನೋದು ನಾನು ತಿಳಿಸ್ತೇನೆ ಇವತ್ತು ಮಧ್ಯಾಹ್ನ ಊಟ ಮಾಡಿದವ ನೀ ಮಂಚದ ಮೇಲೆ ಮಲಗುವಾಗ ಒಂದು ಚೇಷ್ಟೆ ಮಾಡಬೇಕು ಸಾಯುವಾಗ ಮನುಷ್ಯ ಹೇಗೆ ಮಾಡ್ತಾನೋ ಹಾಗೆ ಮಾಡಿ ಕೈಕಾಲು ಒದ್ದುಕೊಂಡು ಸ್ವಲ್ಪ ಕಣ್ಣು ಬೆಳ್ಳಗಾಗಿಸಿ ಸಾಧ್ಯವಾದರೆ ಬಾಯಲ್ಲಿ ಕೊಂತೆ ಬುರುಗು ತಂದುಕೊಂಡು ನಾಲಿಗೆ ಹೊರಚಾಚಿ ಹೆಂಡತಿ ಮಕ್ಕಳನ್ನ ಕರೆದು ನಾನೀಗ ಸತ್ತೇ ಅಂತ ಶವದಂತೆ ಬೀಳಬೇಕು ಆಗ ನಿನ್ನ ಹೆಂಡತಿ ಮಕ್ಕಳು ಸೂಕ್ತಾರೆ ಯಾರಿಗಾಗಿ ಸಂಸಾರ ಅಂತ ನಿಮ್ಗೆ ಗೊತ್ತಾಗ್ತದೆ ಶ್ರೀಮಂತ ಒಪ್ಪಿದ ನನಗೆ ನಾಟಕದಲ್ಲ ಸತ್ತು ರೂಢಿ ಇದೆ ಎಷ್ಟೋ ಸಲ ಸತ್ತಿದ್ದೇನೆ ನಾನು ಸಾಯ್ತೇನೆ ಅಂತ ಒಳ್ಳೆ ಮರಣ ಚೇಷ್ಟೆ ಮಾಡಿದ ನೋಡಿ ಕೈ ಕಾಲು ಒದ್ದುಕೊಂಡು ಹೆಂಡತಿ ಮಕ್ಕಳನ್ನ ಕರೆದು ನಾನು ಸಾಯ್ತೇನೆ ಎಂದು ತಣ್ಣಗಾಕಿಬಿಟ್ಟು ಕೈಕಾಲ ಮರ ಕಟ್ಟುಬಿಡ್ತು ಪ್ರೀತಿ ಹೆಂಡತಿ ಹತ್ತಿರಕ್ಕೆ ಬಂದಳುತ್ತಾಳೆ ನಿಮಗಿಷ್ಟು ಬೇಗ ಸಾವು ಬರುತ್ತದೆ ಅಂತ ಯಾರು ಎಣಿಸಿದ್ರು ನನಗ್ಯಾರ ಗತಿ ಅಂತೇಳುತ್ತಾಳೆ ಅವಳು ಗಂಡನಿಗೆ ಯಾರು ಗತಿ ಅಂತ ಹೇಳೋದಲ್ಲ ಸಾಯೋದು ಸತ್ತರಲ್ಲ ನನಗೆ ಯಾರು ಗತಿ ಅಂತ ಅವಳೋದು ತಮ್ಮಂದ್ರೆಲ್ಲ ಬಂದು ಅಳ್ತಾರೆ ಅಣ್ಣ ನಮಗೆ ಯಾರು ಗತಿ ಮನೆ ಕೆಲಸದವ್ರು ಬಂದು ಅಳ್ತಾರೆ ಒಡೆಯಾ ನಮಗೆ ಯಾರು ಗತಿ ಮಂಚದ ಮೇಲೆ ಮಲಗದವನಿಗೆ ಕೇಳಿಸ್ತದೆ ಈಗ ನಿಮ್ಮನ್ನೆಲ್ಲ ನಂಬ್ಕೊಂಡು ಇಷ್ಟು ಕಾಲ ಇದ್ದನಲ್ಲ ಈಗ ನನಗೆ ಯಾರು ಗತಿ ಇಲ್ಲಿ ನನಗಾಗೇಳುವವರು ಯಾರಿದ್ದಾರೆ ಕಬೀರ್ ದಾಸರಂದ್ರು ಏಳಬೇಡ ಹಾಗೆ ಮಲಗು ಸಂಸಾರದ ಗುಟ್ಟಿನ ಕಾಣಿಸ್ತೇನೆ ಅಂತ ಮುಂದಕ್ಕೆ ಬಂದು ಹೇಳಿದರು ಶ್ರೀಮಂತನ ಹೆಂಡತಿನ ಕರೆದಮ್ಮ ಚಿಂತೆ ಮಾಡಬೇಡ ನನ್ನ ಗಂಡನ್ನು ಬದುಕಿಸ್ತೇನೆ ಸ್ವಲ್ಪ ಹಸುವಿನ ಹಾಲು ತಂದು ಬೆಳ್ಳಿಯ ಲೋಟದಲ್ಲಿ ಹಸುವಿನ ಹಾಲನ್ನು ಬೆಚ್ಚಗೆ ಕಾಯಿಸಿ ಅದಕ್ಕೆ ಕಲ್ಲು ಸಕ್ಕರೆಯೋ ಬೇಕಾದಷ್ಟು ಎಲ್ಲ ಕೇಸರಿ ಗೀಸರಿ ಹಾಕಿ ತಂದುಕೊಟ್ಟಿದ್ದಾರೆ ಕಬೀರು ಅದನ್ನು ಕೈಯಲ್ಲಿ ಹಿಡಿದು ಅಭಿಮಂತ್ರಿಸಿದರು ಅಳಬೇಡ ತಾಯೇ ನನ್ನ ಗಂಡನನ್ನ ಈ ಮಂತ್ರ ಕ್ಷೀರದಿಂದ ಬದುಕಿಸ್ತೇನೆ ಆ ಹಾಲನ್ನು ಅಭಿಮಂತ್ರಿಸಿ ಶ್ರೀಮಂತನ ಹೆಂಡತಿಯನ್ನು ಕರೆದಾಕಿ ಈ ಲೋಟ ಕೊಟ್ಟರು ತಾಯೇ ಚಿಂತೆ ಮಾಡಬೇಡ ಈ ಹಾಲು ನೀನು ಕುಡಿಯಬೇಕು ಈ ಮಂತ್ರದ ಹಾಲು ನೀನು ಕುಡಿಯಂತ ಅವಳಿಗೂ ಹತ್ತು ಹತ್ತು ಗಂಟಲು ಒಣಗಿತ್ತು ಹಾಲಿನ ಲೋಟ ಕೈಯಲ್ಲಿ ಎತ್ಕೊಂಡು ತುಟಿ ಹತ್ತಿರಕ್ಕೆ ತರುವಾಗ ಕಬೀರ್ ದಾಸರು ಹೇಳಿದ್ರವ್ವಾ ನಿಮಗೆ ಒಂದು ವಿಷಯ ಹೇಳಲಿಕ್ಕೆ ನನಗೆ ಮರೆತು ಹೋಗಿತ್ತು ಯಾರು ಹಾಲು ಕುಡೀತಾರೋ ಅವರು ಸಾಯ್ತಾರೆ ಯಜಮಾನರು ಬದುಕ್ತಾರೆ ಎಂದು ಹಾಲು ಕುಡ್ದವ್ರು ಸಾಯ್ತಾರೆ ಅಂದ ಅಮ್ಮ ಅವ್ರ ಕೈಲಿದ್ದ ಹಾಲಿಲ್ ಲೋಟ ತನ್ನಿಷ್ಟಕ್ಕೆ ಹಿರಿಯ ಮಗನ ಕೈಯಲ್ಲಿ ಕೊಟ್ಟು ನೀನೇನಾದರೂ ಮಾಡಪ್ಪ ಅಂದರೆ ಆ ಹಿರಿಯ ಮಗ ಹೇಳಿದ ನಮ್ಮಪ್ಪ ಮುದುಕ ಅವನ ಸಾಯೋ ನ್ಯಾಯ ನಮ್ಮಂಥ ತರುಣರು ಸಹ ಯೋದೆ ಅವನ್ ತೆಗೆದು ತಮ್ಮನ ಕೈಯಲ್ಲಿ ಕೊಟ್ಟ ತಮ್ಮ ಬಹಳ ಸಂಪ್ರದಾಯವಾದಿ ಅಣ್ಣ ನೀವು ಹಿರಿಯರು ಇರ್ಬಾರ್ದು ನಾವು ಚಿಕ್ಕವರು ಮುಂದೆ ಬಿದ್ದು ಬರಬಾರ್ದು ಸತ್ಯನಾರಾಯಣ ಪ್ರಸಾದ ತಗೊಳ್ಳಿಕ್ಕೆ ನೀವೇ ಮುಂದೆ ಹೋಗೋದು ಇದಕ್ಕೂ ನೀವೇ ಮುಂದೆ ಹೋಗಬೇಕು ಅಂದ್ರೆ ಏಳೆಂಟು ಮಂದಿ ಅಣ್ಣ ತಮ್ಮಂದ್ರೂ ಯಾರೊಬ್ಬರು ಹಾಲು ಕುಡಿಯಲಿಕ್ಕೆ ಕೇಳಲಿಲ್ಲ ಮನೆಯ ಕೆಲಸದವ್ರು ಮೊದಲನೇ ದಿನ ರಾತ್ರಿ ಹೊರಟೋಗಿಬಿಟ್ಟಿದ್ರು ಬಹಳ ಪ್ರೀತಿಯ ನಾಯಿ ಸಾಕಿದ್ರು ನೋಡ್ರಿ ಆ ನಾಯಿಗೆ ತಂದು ಹಾಕಿದ್ರೆ ಹಾಲು ಅದೂ ಮೂಸಲಿಲ್ಲ ಅದಕ್ಕೆ ಸಂಶಯ ಯಾವಾಗಲೂ ಹಾಲು ಹಾಕೋದಿಲ್ಲ ಇವತ್ ಯಾಕೆ ಹಾಕಿದ್ರು ಅಂತ ಅದಕ್ಕೆ ಸಂಶಯ ಯಾರು ಹಾಲು ಕುಡಿಯಿದೆ ಇರುವಾಗ ಕಬೀರ್ ಕೇಳಿದಮ್ಮ ನಿಮ್ಮ ಯಜಮಾನರು ಬದುಕಬೇಡುವೆ ಆ ಶ್ರೀಮಂತರ ಹೆಂಡತಿ ಹೇಳಿದ್ಲು ನಾವೇನು ಮಾಡಲಿ ಅವರು ಪ್ರಾರಬ್ಧ ಇಲ್ಲವಾದ್ರೂ ಯಾರಿಗಾದ್ರೂ ಹಾಲು ಕುಡಿಲಿಕ್ಕೆ ಬುದ್ಧಿ ಬರಬೇಕಾಗಿತ್ತು ಕಬೀರ್ ಅಂದ್ರಮ್ಮ ಹಾಗಾದ್ರೆ ಒಂದು ಕೆಲಸ ಮಾಡೋಣ ಏನು ಈ ಹಾಲು ನಾನು ಕುಡಿಯಲೇ ಆಗಲಿ ದಾಸರೆ ಅಷ್ಟು ಉಪಕಾರ ಮಾಡಬೇಕು ನಿಮ್ಮನ್ನ ನಾವು ಎಂದೂ ಮರೆಯೋದಿಲ್ಲ ಅಂದ್ರು ಕಬೀರ್ ಹಾಲು ಕುಡಿಯುತ್ತಾರೆ ಮಂಚದಲ್ಲಿದ್ದ ಎದ್ದು ಶ್ರೀಮಂತ ಕಬೀರದ ಪಾದಕ್ಕೆ ನಮಸ್ಕಾರ ಮಾಡ್ತಾರೆ ಆಗ ಕಬೀರ್ ಕೇಳುತ್ತಾರೆ ಕಬುಸ್ಮ ರೋ ಗೇ ರಾಮ ಕಬುಸ್ಮ ರೋ ಗಾಮ ರಾಮ ಬಾಲಪಾಯ ಪನಮ ಕಾಮ ಹಬ್ಬ ಕಾಮಗ ನಿಖಲ ಅವಸಾನ ಅಬ ತುಮ ಕಬ ಸ್ವರಾಮ ರಾಮ ಕಬು ಸ್ಮ ಕಾಮ ವಿಶ್ರಾಮ ಧಾಮ ರಾಮ ರಘು ರಾಮ ರಾಮ ಕಾಮ ಸ್ವಗೋ ಜಿಡಾ ದೋ ದಿನ ಕಾಮಾನ ಪುರಂದ್ರದಾಸನ್ನು ಕಾಲ ನೂತರು ಕಾಲ್ಪಿಣಿ ನಳವಾಗ ತಾಳು ತಾಳ ತಾಳುವರೆ ದಾಳಿ ಬಾರದ ಮುನ್ನ ಧರ್ಮ ಮಗಳಿಸಿಕೋ ಆ ಸಾವಿಗೆ ಮುನ್ನ ಇನ್ನು ಹುಟ್ಟದೇ ಇರತಕ್ಕಂಥ ರೀತಿ ಸಾಧನೆ ಮಾಡ್ಕೋ ದಾಳಿ ಬಾರದ ಮುನ್ನ ಧರ್ಮ ಮಗಳಿಸಿಕೋ ಸುಳ್ಳಿನ ಸಂಸಾರ ಸುಳಿಗೆ ಸಿಲುಕಬೇಡ ಸುಳ್ಳಿನ ಸಂಸಾರ ಸುಳಿಗೆ ಸಿಲುತ್ತಬೇಡ ಮಾನವ ಜನುಮಾ ಇದು ದೊಡ್ಡದು ಹಾನಿ ಮಾಡಲು ಬ್ಯಾಡಿ ಹುಚ್ಚಪ್ಪಗಳಿರ ಹಾನಿ ಮಾಡಲು ಬ್ಯಾಡಿ ಸಂಸಾರ ಸುಳಿಗೆ ಸಿಕ್ಕಲು ಬೇಡ ಮೃತ್ಯು ಬರುವ ಮೊದಲು ಈ ಸಂಸಾರವನ್ನು ಸುಳ್ಳಿನ ಸಂಸಾರ ಅಂದರು ಸುಳ್ಳಿನ ಸಂಸಾರ ಅಂದ್ರೆ ಸುಳ್ಳು ಅಂದ್ರೆ ಇಲ್ಲ ಅಂತ ಅರ್ಥ ಅಲ್ಲ ಕ್ಷಣಿಕ ಅಂತ ಅರ್ಥ ಇಲ್ಲಿ ಯಾರು ಯಾರಿಗೆ ಸಹಾಯ ಮಾಡಲಿಕ್ಕೆ ಬಂದವರಿಲ್ಲ ಅವರವರ ಪ್ರಾರಬ್ಧ ಅನುಭವಿಸಲಿಕ್ಕೆ ಇಲ್ಲಿ ಬಂದಿದ್ದ ಆ ಋಣ ಮುಗಿಯಿತಾಕ್ಷಣ ಅಗಲತಾರಷ್ಟೇ ಯಾವ ಕಾರಣದಿಂದರೂ ಅಲ್ಲ ಇದು ಸುಳ್ಳಿನ ಸಂಸಾರ ಕ್ಷಣಿಕ ಅಂತ ಅರ್ಥ ಸ್ವಪ್ನದಂತೆ ಅಂತ ಅರ್ಥ ಶಾಸ್ತ್ರಗಳು ಇದನ್ನು ಕನಸಿನಂತೆ ಎಂದಿದ್ದಾರೆ ಒಬ್ಬ ಮಂಚದ ಮೇಲೆ ಮಲಗಿದ್ದಾನೆ ಒಬ್ಬ ನೆಲದ ಮೇಲೆ ಮಲಗಿದ್ದಾನೆ ಇಬ್ಬರಿಗೂ ಸ್ವಪ್ನ ಬೀಳುತ್ತದೆ ಮಂಚದ ಮೇಲೆ ಮಲಗಿದವನಿಗೆ ಸ್ವಪ್ನದಲ್ಲಿ ಐನೂರು ರೂಪಾಯಿ ಸಿಗ್ತದೆ ನೆಲದ ಮೇಲೆ ಮಲಗಿದವನಿಗೆ ಐದು ರೂಪಾಯಿ ಸಿಗ್ತದೆ ನಿಮಗೆ ಹೆಚ್ಚು ದುಡ್ಡು ಸಿಗಬೇಕು ಅಂತ ಇಚ್ಛೆ ಇದ್ರೆ ಮಂಚದ ಮೇಲೆ ಮಲಗಿ ಸ್ವಪ್ನದಲ್ಲಿ ಹೆಚ್ಚು ಕಡಿಮೆ ಅಂತಿಲ್ಲ ಇಬ್ಬರಿಗೂ ಎಚ್ಚರ ಆಯಿತು ಈಗ ಮಂಚದಲ್ಲಿದ್ದವು ಐನೂರು ಹುಡುಕ್ತಾನೆ ಕೆಳಗಿದ್ದವು ಐದು ಹುಡುಕ್ತಾನೆ ಒಬ್ರ ಮೇಲೆ ಒಬ್ರಿಗೆ ಸಂಶಯ ಊರಿನ ಪಂಚಾಯತಾರನ್ನ ಕರೆದು ನಂದು ಐನೂರು ಹೋಗಿದೆ ಅಂತ ಹೇಳ್ತಾನೆ ಐದು ಹೋಗಿದೆ ಅಂತ ಹೇಳ್ತಾನೆ ಪಂಚಾಯತಿದಾರ ಕೇಳಿದರು ನಿದ್ರೆ ಹೋಗುವ ಮೊದಲು ನಿಮ್ಮ ಎಷ್ಟು ರೂಪಾಯಿ ಇತ್ತು ನಮ್ಮ ಕೈಲಿ ಏನಿರಲಿಲ್ಲ ಈಗ ಈಗಲೂ ಏನಿಲ್ಲ ಮತ್ತು ಎಲ್ಲಿಂದ ದುಡ್ಡೋದು ಅದು ನಮ್ಗೆ ಸ್ವಪ್ನದಲ್ಲಿ ಸಿಕ್ಕಿತ್ತು ಓಹೋ ಸ್ವಪ್ನದಲ್ಲಿ ಸಿಕ್ಕಿ ದುಡ್ಡಿಗೆ ಎದ್ದ ಮೇಲೆ ಲೆಕ್ಕಾಚಾರ ಮಾಡಲಿಕ್ಕೆ ಆಗೋದಿಲ್ಲ ನೀವಿಬ್ಬರೂ ಇನ್ನೊಮ್ಮೆ ಒಟ್ಟಿಗೆ ಮಲಗಿ ಸ್ವಪ್ನ ಬಿದ್ದಾಗ ಸ್ವಪ್ನದಲ್ಲೇ ಲೆಕ್ಕ ಮಾಡ್ಕೊಳ್ಳಿ ಎದ್ಮೇಲೆ ಮಾಡ್ಲಿಕ್ಕೆ ಆಗೋದಿಲ್ಲ ದಾಸಿದನು ಸುಳ್ಳಿನ ಸಂಸಾರ ಸುಳಿಗೆ ಸಿಕ್ಕಲು ಬೇಡ ಇದು ಸುಳ್ಳಿನ ಅಂದ್ರೆ ಕ್ಷಣಿಕ ಅಂತ ಸುಳ್ಳಿನ ಸಂಸಾರ ಸಿಕ್ಕಲು ಬೇಡ ಸುಳಿಗೆ ಸಿಕ್ಕಲು ಬೇಡ ನೋಡಿ ಆ ಸುಳಿ ಅಂದ್ರೆ ನೀವು ಎಳಕೊಂಡು ಹೋಗಿ ಮುಳುಗಿಸ್ಬಿಡ್ತು ಸಂಸಾರದ ಸುಳಿಗೆ ಸಿಗಬೇಡ ಎಚ್ಚರಿಕೆಯಿಂದ ಮುಳುಗಿದ ಹಾಗೆ ಈಜಾಡ್ತಾ ಇರ್ಬೇಕು ನೀನು ಸುಳಿಗೆ ಸಿಕ್ಕಬೇಡ ಮನುಷ್ಯನಿಗೆ ಸಮಸ್ಯೆಗಳು ಗೊತ್ತಿರೋದಿಲ್ಲ ನೋಡಿ ಒಬ್ಬ ತರುಣ ಹೇಳ್ತಾನೆ ಸ್ವಾಮಿ ಇನ್ನೇ ನನ್ ಗಡ್ಡಿ ಇಲ್ಲ ಮನೆ ಕಟ್ಟಿದ್ದೇನೆ ಸಂಬಳ ಹೆಚ್ಚಾಗಿದೆ ಪ್ರಧಾನ ಅಧಿಕಾರಿಯಾಗಿದ್ದೇನೆ ಯಾವ ಕೊರತೆ ಇಲ್ಲ ನೋಡ್ರಿ ಈಗ ಎಲ್ಲ ಅನುಕೂಲವಾಗಿದೆ ಏನೇನು ಸಮಸ್ಯೆ ಇಲ್ಲ ಇನ್ನೊಂದು ಮದುವೆ ಮಾಡ್ಕೊಂಡು ಬಿಟ್ರೆ ಆಯ್ತು ಅಷ್ಟೆ ಅಂದ ಅವನಿಗೆ ಗೊತ್ತಿಲ್ಲ ಸಮಸ್ಯೆ ಶುರುವಾಗೋದೇ ಆಮೇಲೆ ಮೊದಲು ಸಮಸ್ಯೆ ಇರೋದಿಲ್ಲ ಅವನು ಹೇಳ್ತಾನೇ ನಮ್ಮ ಮನೆ ಕಟ್ಟಿದೆ ಸಂಬಳ ಬಂತು ಏನು ತೊಂದರೆ ಇಲ್ಲ ಏನು ಸಮಸ್ಯೆ ಇಲ್ಲ ಇನ್ನೊಂದು ಮದುವೆ ಮಾಡ್ಕೊಂಡು ಬಿಟ್ರೆ ಸಮಸ್ಯೆ ಆಮೇಲೆ ಶುರುವಾಗೋದಂತ ಗೊತ್ತಿಲ್ಲ ಅವನಿಗೆ ಪಾಪ ಅದಕ್ಕೆ ಮೊದಲದೇನು ಸಮಸ್ಯೆ ಇರೋದಿಲ್ಲ ಸುಳ್ಳಿನ ಸಂಸಾರದ ಸುಳಿಗೆ ಸಿಲುಕಬೇಡ ಸಂಸಾರ ಮಾಡಬೇಡ ಅಂತ ಹೇಳಿದ್ದೆಲ್ಲ ಸುಳಿಗೆ ಸಿಲುಕಬೇಡ ಅದರಿಂದ ಸೆಳೆದೊಯ್ತದೆ ಪ್ರಕಾರವಾಗಿ ಮತ್ ಬೇಕಿನ್ನು ಬೇಕಿನ್ನು ಬೇಕಂತದೆ ದಾಸರದ ಎಚ್ಚರಿಸುತ್ತಾರೆ ನೋಡಿ ಸೊಪ್ಪೆ ಮೇಲುವಾಗ ಸೊಪ್ಪಿನ ಚಿಂತೆ ಸೊಪ್ಪು ದೊರೆತಾಗ ಉಪ್ಪು ಬೇಕೆಂಬೆ ಉಪ್ಪು ದೊರಕಿದರೆ ತುಪ್ಪ ಬರಲಿಲ್ಲಂಬ ಚಿಂತೆ ತುಪ್ಪವೇ ದೊರಕಿದರೆ ರಿಗೆ ಸಿಗದೆಂಬ ಚಿಂತೆ ಕೊನೆ ಇಲ್ಲಪ್ಪ ಇಷ್ಟು ದೊನಕ್ಕಿದರೆ ಮತ್ತಷ್ಟು ಬೇಕಂಬಾಷೆ ಕಷ್ಟ ಬೇಡ ಕಡು ಸುಖವ ಕಾಂಬಾಸೆ ಇಷ್ಟು ದೊನಕಿದರೆ ಮತ್ತಷ್ಟು ಬೇಕೆಂಬಾಷೆ ಕಷ್ಟ ಬೇಡ ಭಾಷೆ ಕಷ್ಟ ಬೇಡಂಬಾಷೆ ಕಡು ಸುಖವ ಭಾಷೆ ಇಷ್ಟು ನನಗಿದಗ ನನಗ ಸಾ ಈ ಸುಳ್ಳಿನ ಸಂಸಾರದ ಸುಳಿ ಅದು ಈ ಆಸೆ ಅನ್ನೋದು ಸುಳಿ ಸಾಕನಿಸೋದಿಲ್ಲ ಮನುಷ್ಯನಿಗೆ ಸಂಸಾರ ಸಾಕನೋದಿಲ್ಲ ಈ ಸಾಕು ಅನಿಸೋದು ಎರಡರಲ್ಲಿ ಮಾತ್ರ ಒಂದು ಊಟದಲ್ಲಿ ಇನ್ನೊಂದು ಏಟಿನಲ್ಲಿ ಊಟ ಹಾಕಿ ನೋಡಿ ಮೊದಲನೇ ಸಲ ಬಡಿಸೋಕೆ ಸಾಕು ಸಾಕು ಸಾಕು ಅಂತಾನೆ ಒಂದು ಪೆಟ್ಟು ಕೊಟ್ಟು ನೋಡಿ ಮತ್ ಕೊಡಿ ಅಂತ ಕೇಳೋದಿಲ್ಲವಾ ಸಂಸಾರ ಐವತ್ ರೂಪಾಯಿ ಕೊಟ್ಟು ನೋಡಿ ಸಾಕು ಅಂತಾನೋ ಇನ್ನು ಸ್ವಲ್ಪ ಬೇಕು ಅಂತಾನೆ ಅನ್ನದಾನ ದಾನಗಳಲ್ಲಿ ಶ್ರೇಷ್ಠ ಅಂತಾನೆ ಯಾಕೆ ಒಮ್ಮೆ ಸಾಕು ಸಾಕು ಅಂತ ಕಾಣಿಸ್ತಿದನು ಊಟ ಕೂತಾಗ ಸಾಕು ಅಂತಾನೆ ಅನ್ನದಾನಕ್ಕಿಂತ ಇನ್ನೂ ದಾನಗಳಿಲ್ಲ ಅಂತ ಸರ್ವಜ್ಞ ಹೇಳ್ತಾನೆ ತಾತ್ಕಾಲಿಕ ತೃಪ್ತಿ ಅದು ಮತ್ತು ರಾತ್ರಿ ಕೇಳ್ತಾನೆ ಏನಾದರೂ ಉಳಿದಿದೆಯೋ ಅಂತ ಕೇಳ್ತಾನೆ ತಾತ್ಕಾಲಿಕ ಅದು ಜನ ಹೇಳ್ತಾರೆ ಪ್ರಾಣದಾನ ಶ್ರೇಷ್ಠ ಅಂತ ಅದು ಸುಳ್ಳು ಯಾಕೆ ಒಂದಿನ ಪ್ರಾಣದಾನ ಕೊಟ್ಟವ ಇಬ್ಬರೂ ಸಾಯ್ಬೇಕಾಗ್ತದೆ ನಿಜವಾದ ಜ್ಞಾನ ಯಾವುದು ಭಗವತ್ ಸಂಬಂಧವಾದ ಜ್ಞಾನ ಅದನ್ನು ಧರ್ಮ ಅಂತಾರಲ್ಲ ಮರಣಧರ್ಮ ಅದನ್ನು ಎದುರಿಸಲಿಕ್ಕೆ ಈಗಲೇ ದಾಳಿ ಬಾರದ ಮುನ್ನ ಧರ್ಮ ಗಳಿಸಿರೋ ಧಾಳಿ ಬಾರದ ಮುನ್ನ ಯಮನ ಧಾಳಿ ಬಾದದ ಮುನ್ನ ಮೃತ್ಯುವಿನ ಧಾಳಿ ಮಗಳಿಸಿರೋ ಸುಳ್ಳಿನ ಸಂಸಾರ ಸುಳಿಗೆ ಸಿಕ್ಕಲು ಬೇಡ ಸುಳ್ಳಿನ ಸಂಸಾರ ಸುಳಿಗೆ ಸಿಕ್ಕಲು ಬೇಡ ಮಾನವ ಜನುಮ ಇದು ದೊಡ್ಡದೂ ಹಾನಿ ಮಾಡಲು ಬ್ಯಾಡಿ ಹುಚ್ಚ ಪಗಳಿರಾ ಆ ನಿ ಮಾಡಲು ಮಾಡಿ ಹುಚ್ಚಪಗಳಿರಾ ಮಾನವ ಜನು ಇದು ದೊಡ್ಡದು ದಾಳಿ ಬಾರದ ಮುನ್ನ ವೃದ್ಧಾಪ್ಯ ಬರುವ ಮುನ್ನ ಕೈಕಾಚಳವಾಗುವ ಮುನ್ನ ದೇಹದಲ್ಲಿ ಶಕ್ತಿ ಇದ್ದಾಗ ಸಾಧನೆ ಮಾಡುವುದು ಇದನ್ನು ಜ್ಞಾನಿಗಳು ಎಷ್ಟು ಸರಳವಾಗಿ ಹೇಳಿದ್ದಾರೆ ಮೊದಲನೇ ಶ್ಲೋಕದಲ್ಲಿ ಕೌಮಾರ ಆಚರೆಯ ಪ್ರಾಜ್ಞೆಂದಿದ್ದಾರೆ ಚಿಕ್ಕ ವಯಸ್ಸಿನಲ್ಲೇ ನಾವು ಅಧ್ಯಾತ್ಮ ಮಾರ್ಗ ಕೈಕೊಳ್ಳಬೇಕು ಜನರಿಗೆ ಇದು ಅರ್ಥ ಆಗೋದಿಲ್ಲ ಒಬ್ಬ ಹೇಳ್ತಾರೆ ಸ್ವಾಮಿ ನಾನು ಭಕ್ತಿ ಮುಕ್ತಿ ಎಲ್ಲ ಸಾಧನೆ ಮಾಡಬೇಕು ಅಂತ ಮಾಡಿದ್ದೇನೆ ಅದು ಈಗ ಅಲ್ಲ ನಾನು ರಿಟೈರ್ಡ್ ಆದ ಮೇಲೆ ವಿಶ್ರಾಂತನಾದ ಮೇಲೆ ನನಗೇನು ಕೆಲಸ ಇರೋದಿಲ್ಲ ನೋಡಿ ಆಗ ಭಕ್ತಿ ಸತ್ಸಂಗ ಸದ್ವಿಚಾರ ಎಲ್ಲ ಮಾಡ್ತೇನೆ ಅಂತ ಹಾಗಾದ್ರೆ ಭಕ್ತಿ ಸದ್ವಿಚಾರ ಮಾಡೋದು ಯಾರು ಏನು ಕೆಲಸ ಇಲ್ಲದವರು ಇಂಥ ಕಲ್ಪನೆ ಬಂದಿದೆ ಈಗ ಅದರಲ್ಲಿ ಇನ್ನೂ ಸ್ವಲ್ಪ ಪ್ರಗತಿ ಆಗಿದೆ ಬೆಳವಣಿಗೆ ಆಗಿದೆ ನೋಡ್ರಿ ಗೀತೆಯಲ್ಲಿ ಪರಮಾತ್ಮ ಏನು ಹೇಳಿದ್ದಾನೆ ಅಂತಕಾಲೇ ಚಮಾಮೇವಸ್ಮರನ್ಮುಕ್ತ ಕಲೇವರು ಅಂತ್ಯಕಾಲದಲ್ಲಿ ನನ್ನ ಚಿಂತನೆ ಮಾಡಿದವರು ನನ್ನದು ಬಂದು ಸೇರ್ತಾರೆ ಅಂತ ಕೃಷ್ಣ ಹೇಳಿದ್ದ ಈಗ ಅಂಥ ಏನು ನಮಗೇನು ಅಂತ್ಯಕಾಲ ಬಂದಿದೆ ಡಾಕ್ಟರ್ಗಳೆಲ್ಲ ಬಂದು ಪರೀಕ್ಷೆ ಮಾಡಿ ನೀವು ಬದುಕೋದಿಲ್ಲ ಅಂತ ಹೇಳಿದ ಮೇಲೆ ಭಜನೆ ಶುರು ಮಾಡಿದರೆ ಸಾಕು ಅದು ಅಂತ್ಯಕಾಲದ ಮಾಡುವುದಲ್ವೇ ಅಂತ್ಯಕಾಲದ ಭಗವತ್ ಚಿಂತನೆ ನನಗೆ ಬಹುಕಾಲ ಸಾಧನೆ ಉಳ್ಳವರಿಗೆ ಅದಕ್ಕಂತಾರ ಮುಂದೆ ಏನು ಕಾರಣ ಯತುಪತಿಯನ್ನು ಮರೆತಿರೇನು ಕಾರಣ ಏನು ಕಾರಣ ಯದು ಪತಿಯನ್ನು ಮರೆತಿರೇ ಏನು ಕಾರಣ ಯದುಪತಿಯು ೇನು ಕಾರಣಯದುಪತಿ ಮರತಿ ಧನಧಾನ ಸತಿ ಸುತ ಕಾಯುವದೇ ಧನಧಾನ ಸತಿ ಸುತ ಕಾಯುವೇ ಇನ್ನಾದರು ಎಕೋ ಭಾವದೇ ಭಜಿಸಿರೋ ಚನ್ನಶ್ರೀ ಪುರಂದರ ವಿಠಲರಾಯಣ ಚನ್ನ ಶ್ರೀ ಪುರಂದರ ವಿಠಲರಾಯನ ಮಾನವ ಜನುಮ ಇದು ದೊಡ್ಡದು ಕೀರ್ತನಲ್ಲಿ ಕೊನೆ ಕೇಳ್ತಾನೆ ಎಂಥ ಸಂಬೋಧನೆ ನೋಡಿ ಸಾರ್ವಜನಿಕರನ್ನು ಮುಂದೆ ನಿಲ್ಲಿಸಿ ಪ್ರಶ್ನೆ ಕೇಳಿದ ಹಾಗೆ ಏನು ಕಾರಣ ಯದುಪತಿ ಜನು ಏನು ಕಾರಣ ಯದು ಪತಿಯ ನಿನಗೆಲ್ಲ ಸ್ಮರಣೆ ಇದೆಯಪ್ಪ ಹೆಂಡತಿ ಮಕ್ಕಳು ಧನ ಧಾನ್ಯ ಎಲ್ಲ ನೆನಪಿದೆ ದೇವರನ್ನು ಮರೀಲಿಕ್ಕೆ ಏನ್ ಕಾರಣ ಏನ್ ಕಷ್ಟ ಇದೆ ನಿಮಗೆ ದೇವರ ಸ್ಮರಣೆ ಮಾಡಲಿಕ್ಕೆ ಏನು ಕಷ್ಟ ಮನಸ್ಸೊಂದಿದ್ರೆ ಸಾಕು ಏನ್ ತೊಂದರೆಯಾಗಿದೆ ನಿಮಗೆ ಧನ ಧಾನ್ಯ ಸತಿಸುತ್ತ ನನ್ನಲ್ಲಿ ಸಾಕಷ್ಟು ಸಂಪತ್ತುಂಟು ಉಣ್ಣಲು ತಿನ್ನಲು ದವಸ ಧಾನ್ಯಗಳುಂಟು ಹೆಂಡತಿ ಮಕ್ಕಳು ತಂತೀಯೋ ಮರಣಕಾಲದಲ್ಲಿ ನಿನಗಿವರು ಯಾರು ಸಹಾಯ ಮಾಡುವ ಹಾಗಿಲ್ಲ ಇವರು ಯಾರಿಂದಲೂ ನೀವು ರಾಮಾಯಣ ಭಾರತ ಭಾಗವತ ಎಲ್ಲ ಓದಿದರೂ ಒಬ್ರಿಂದ ಒಬ್ರಿಗೆ ಸುಖ ಸಿಕ್ಕಿದನು ಪ್ರಮಾಣವಿಲ್ಲ ತಂದೆಯಿಂದ ಮಗನಿಗೆ ಸುಖ ಮಗನಿಂದ ತಂದೆಗೆ ತಾಯಿಯಿಂದ ಮಗನಿಗೆ ಮಗನಿಂದ ತಾಯಿಗೆ ಅಣ್ಣನಿಂದ ತಮ್ಮನಿಗೆ ತಮ್ಮನಿಂದ ಅಣ್ಣನಿಗೆ ಹೆಂಡತಿಯಿಂದ ಗಂಡನಿಗೆ ಗಂಡನಿಂದ ಹೆಂಡತಿಗೆ ಸುಖ ದೊರಕುತ್ತದೆ ಅಂತ ನೀನು ಧನಧಾನ್ಯ ಸತಿಸೂತ್ರ ನಂಬಿಕೊಂಡಿದ್ದಿ ಸತಿಸುತರು ಕಾಯ್ತಾರೆ ಅಂತಕೊಂಡಿದ್ದಿ ಒಬ್ಬರಿಂದೊಬ್ಬರಿಗೆ ರಕ್ಷಣೆ ಬಂದದ್ದಕ್ಕೆ ಎಲ್ಲೂ ದೃಷ್ಟಾಂತವಿಲ್ಲ ಮಕ್ಕಳಿಂದ ತಂದೆಗೆ ಸುಖ ಅನ್ಸಂತೋಷ ಪಡು ರಾಮಾಯಣದ ಕಥೆ ಕೇಳಿದ್ರೆ ಗೊತ್ತಾಗ್ತದೆ ದಶರಥ ಮಹಾರಾಜನಿಗೆ ರಾಮಲಕ್ಷ್ಮಣ ಭರತ ಶತ್ರುಘ್ರು ನಾಲ್ಕು ಮಂದಿ ಮಕ್ಕಳಿದ್ದರೂ ಕೂಡ ಮರಣ ಕಾಲದಲ್ಲಿ ದಶರಥನಿಗೆ ಒಬ್ಬ ಮಗನೂ ಬಡಿಯಿಲ್ಲದೆ ಮಿಯಮಾಣೋ ಅನಾಥವತ್ ಅನಾಥನಂತೆ ಸಾಯ್ಬೇಕಾಯ್ತಾದ ಮಕ್ಕಳಿಂದ ತಂದೆಗೆ ಸುಖ ಇಲ್ಲ ತಂದೆಯಿಂದ ಮಗುವಿಗೆ ಸುಖ ಅಂತ್ಯ ಪ್ರಹ್ಲಾದರನ್ನ ಹಿರಣ್ಯ ಕಶ್ಯಪು ಅಗ್ನಿಕುಂಡ ಕಸದ ಕಂಬವನ್ನೇ ಒಡೆದು ಬಂದು ಪರಮಾತ್ಮ ರಕ್ಷಣೆ ಮಾಡ್ತಾನೆ ಹೆಂಡತಿಯಿಂದ ಗಂಡನಿಗೆ ಸುಖ ಅಂತ್ಯ ಅಪವಾದವಾಗಿ ನಿಲ್ತದೆ ಶ್ರೀರಾಮಚಂದ್ರ ಮಿಥಿಲಾನಗರವನ್ನು ಪೊಕ್ಕು ಸೀತಾದೇವಿಯನ್ನು ವರೆಸಿಕೊಂಡು ಮಾರ್ಗದಲ್ಲಿ ಭಾರ್ಗವರಾಮರನ್ನು ಒಲಿಸಿ ಇನ್ನು ಸೀತೆಯೊಡನ ಸುಖದಲ್ಲಿ ತಾನಿರಬೇಕೆಂಬಾಗ ಕೈಕಯ್ಯಮ್ಮನವರ ಕಟ್ಟಪ್ಪಣೆಯಂತ ಸೀತಾ ಸಹಿತನಾಗಿ ವನವಾಸವನ್ನು ಕೈಕೊಂಡು ಅತ್ರಿಯಿಂದ ಅಗಸ್ತ್ರತನ ಪ್ರಯಾಣಗೈದು ಕಬಂಧ ವಿರಾದಾಜಗಳನ್ನು ಮರ್ದಿಸಿ ಲಂಕೆಗೆ ಹೋಗಿ ಬಿಂಕದ ರಾವಣನನ್ನು ಕೊಂದು ನಿಶಂಕೆಯಿಂದ ಸೀತೆಯನ್ನು ತಂದ ಬಳಿಕ ಗರ್ಭವತಿಯಾದಂಥ ಸೀತೆಯನ್ನು ಅಗಸರವನಾಡಿದ ಬಿರುಳುಡಿಗೆ ಬೇಸತ್ತು ರಾಮ ಸೀತೆಯನ್ನು ಬಿಟ್ಟುಬಿಟ್ಟ ಅಂತ ರಾಮಾಯಣದ ಕಥೆ ಸೀತೆಯಂತ ಹೆಂಡತಿ ಇದ್ರು ರಾಮನಿಗೆ ಸುಖ ಇಲ್ಲ ಅಂದ ಬಳಿಕ ಯಾರಿಗಾದರೂ ಶೂರ್ಪುನಕ್ಕೆ ಅಂತೇಳು ಗಂಟು ಬಿದ್ದಿದ್ದಳೆದು ಏನು ಮಾಡೋದು ಪತ್ನಿಯಿಂದ ಸುಖ ಪ್ರಮಾಣವಿಲ್ಲ ಹೋಗಲಿ ಗಂಡನಿಂದ ಹೆಂಡತಿಗೆ ಸುಖ ಅಂತೀಯ ಪಾಂಡವರ ಇವರು ಕುಳಿತ ಸಭೆಯಲ್ಲಿ ದುರಾಗ್ರಹ ಪೀಡಿತನಾದ ದುಶ್ಯಾಸನನು ದ್ರೌಪದ ದೇವಿಯರು ಹುಟ್ಟ ಸೀರೆಯನ್ನು ಅಪಮಾನ ಮಾಡುವಾಗ ಐದು ಮಂದಿ ಗಂಡರು ಅಲ್ಲೇ ಇದ್ದರು ಹೆಂಡತಿಗೆ ಅಪಮಾನ ಆಗುವಾಗ ಈ ಗಂಡರು ಕಂಡರು ಅಷ್ಟೇ ಇವರೇನು ರಕ್ಷಣೆ ಕೊಡಲಿಲ್ಲ ಆದ್ರಿಂದ ನೀನು ನನಗೇನು ಕೊರತೆ ಇಲ್ಲ ಅನ್ಬೇಡ ಏನು ಕಾರಣ ಯದು ಪತಿಯನ್ನು ಮರೆತಿರಿ ಧನ ಧಾನ್ಯ ಸತಿಸುತ್ತರು ಕಾಯುವುದೇ ಧನ ಧಾನ್ಯ ಸತಿಸುತ್ತರು ಕಾಯುವುದೇ ಇನ್ನಾದ್ರ ಭರವಸೆ ಕೊಡ್ತಾ ಇಷ್ಟು ಕಾಲ ಏನು ಮಾಡ್ಲಿಕ್ಕಾಗಲಿಲ್ಲಪ್ಪ ಮುಂದೇನು ಮುಂದೇನು ಚಿಂತೆ ಮಾಡಬೇಡ ಭಾವದಿ ಭಿರೋ ಇನ್ನ ದರು ಏಕೋ ಭಾವದಿ ಭಜಿಸಿರೋ ಚನ್ನಶ್ರೀ ಪುರಂದರ ವಿಠಲ ರಾಯಣ ಚನ್ನಶ ಪುರಂದರ ವಿಠಲರಾಯನ ಮಾನವ ಜನುಮ ಇದು ದೊಡ್ಡದು ದಾಸರಂತಾರೆ ಇನ್ನು ಕಾಲ ಮೀರಲಿಲ್ಲ ಆಯುಷ್ಯ ಬಹಳ ಕಡಿಮೆ ಇದೆ ಈಗ ನನಗೆ ವಯಸ್ಸಾಗಿದೆಯಲ್ಲ ನಾನು ಭಕ್ತಿ ಮಾಡಬಹುದೇನು ಚಿಂತನೆ ಮಾಡಬೇಡ ಇನ್ನಾದರೂ ದೀರ್ಘಬಾಹು ಕಠವಾಂಗ್ ಮೊದಲಾದವರು ಸಾವಿಗೆ ಸ್ವಲ್ಪ ಹೊತ್ತು ಮೊದಲು ಭಗವಂತನಲ್ಲಿ ಏಕೋ ಭಾವನೀ ತತ್ರ ಏಕಾಗ್ರಂ ಮನಃ ಆ ಮನಸ್ಸನ್ನು ಪರಮಾತ್ಮಲಿಕ್ಕಾಗಿ ಇನ್ನಾದರು ಹಿಂದೆ ಕಳೆದು ಹೋಯಿತು ಚಿಂತೆ ಮಾಡಬೇಡ ಭೂತಕಾಲದ ಚಿಂತೆಬೇಡ ವರ್ತಮಾನ ಕಾಲದಲ್ಲಿ ಭವಿಷ್ಯ ನಿರ್ಮಾಣ ಮಾಡಿಕೊಳ್ಳಿಕ್ಕೆ ಇನ್ನಾದರೂ ಎಂಥ ಭರವಸೆ ಇನ್ನಾದರೂ ಮಾಡಪ್ಪ ಅವಕಾಶ ಉಂಟು ಇನ್ನಾದರೂ ಏಕೋ ಭಾವನೇ ಭಜಿಸಿದ ಚನ್ನಶ್ರೀ ಪುರಂದರ ವಿಶ್ರೀ ಪುರಂದರ ವಿಲಾಯ ಮಾನವ ಜನ ಮಾೋ ಹಾನಿ ಮಾಡಿ ಚಪ್ಪ ಜನ ಏನು ಜನ್ಮಕ್ಕೆ ಬಂದಾಗ ನರ ಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ ಜ್ಞಾನಗಳ ಎಚ್ಚರಿಸುತ್ತಾರೆ ಈ ಜನ್ಮವನ್ನು ಭಗವಂತನ ಸಾರ್ಥಗೊಳಿಸಲು ಉಸುರು ಉಸಿರಿಗೆ ಭಗವನ್ ನಾಮವನ್ನು ಉಸುರಿ ನಮ್ಮ ಪಾಲಿನ ಎಲ್ಲ ಕರ್ತವ್ಯಗಳನ್ನು ಕೃಷ್ಣಾರ್ಪಣ ಬುದ್ಧಿಯಿಂದ ಮಾಡಿ ಇನ್ನಾದರೂ ಪರಮಾತ್ಮಗಳ ಲಕ್ಷ್ಯ ಕೊಡಪ ಕಾಲ ಇನ್ನೂ ಮೀರಿದ್ದಿಲ್ಲ ಯಮನೇ ಬಂದು ಕೊರಳಿಗೆ ಪಾಶ ಹಾಕಿ ಸೆಳೆಯುವಾಗ ಅಜಾಮಿ ಬಾಯ ನಾರಾಯಣ ನಾರಾಯಣ ನಾರಾಯಣ ಶಬ್ದ ಬಂದಿದೆ ಆದ್ದರಿಂದಾಗಿ ಇನ್ನಾದರೂ ಪರಮಾತ್ಮನ ಚಿಂತನೆ ಮಾಡುವಂತ ಆಲೋಚನೆ ಮಾಡುತ್ತಾ ಆ ನಾರಾಯಣ ಸ್ಮರಣೆಯೊಂದಿಗೆ ಮಂಗಲ ಹಾಡುವಣವಂತೆ ಕಾಯೇನ ವಾಚಾಮನಸೇಂದ್ರೇನವ ಬುದ್ಧಾತ್ಮನ ಅವ ಸ್ವಭಾವಣ್ಣ ಪರಿನಾರಾಯಣ ಕೃತನಿವ ಸದಾಶಿವಶಂಕರ ಶಿವಜನ ಪ್ರಿಯ ಪಂಕಜಲೋಚನ ನಾರಾಯಣ ತವ ದ ಓ ಶ